ಮೋಡಗಳ ತರ ಚದರಿ ಹೋಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಐದು ನಿಮಿಷ ಕಳೆದ ತರಗತಿಯಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಕೇವಲ ಉಪನ್ಯಾಸವನ್ನು ಕೇಳುವುದೊಂದೇ ಅಲ್ಲ ಅದನ್ನ ಚಿತ್ರದಲ್ಲಿ ಹಾಗೆ ಉಳಿಸ್ಕೊಡ್ಬೇಕು ಆವಾಗವಾಗ ನಿಮ್ಮನ್ನು ನಾನ್ ಪರೀಕ್ಷೆ ಮಾಡ್ತಾ ಇರ್ತೇನೆ ಪೂರ್ಣ ಮಲಹ ಪೂರ್ಣಮಿರ ಪೂರ್ಣ ಪದಃ ಅಲ್ಲಿರ್ತಕ್ಕಂಥದ್ದು ಪೂರ್ಣ ಪೂರ್ಣ ಅಂದರೆ ಎಲ್ಲ ರೀತಿಯಿಂದಲೂ ಪೂರ್ಣ ಗುಣದಿಂದಲೂ ಪೂರ್ಣ ಯಾವುದೇ ದೋಷವಿಲ್ಲದಂತಹ ಯಾವುದೇ ಅವಗುಣಗಳಿಲ್ಲದಂತಹ ಪೂರ್ಣ ಅದನ್ನು ರಾಮಾಂಜಾಚಾರ್ಯ ಸುಂದರವಾದ ಭಾಷೆಯಲ್ಲಿ ಅಶೇಷ ಕಲ್ಯಾಣ ಗುಣ ಕಲ್ಯಾಣ ಗುಣಗಣ ವಿಭೂಷಿತ ಎಲ್ಲ ರೀತಿಯಾದಂತಹ ಒಳ್ಳೆಯ ಗುಣ ಏನಿದೆಯೋ ಆ ಗಣದಿಂದ ವಿಭೂಷಿತ ಆದಂತಹ ಪರಮಾತ್ಮ ಅವನಲ್ಲಿ ಒಂದೇ ಒಂದಿನ ದೋಷವಿಲ್ಲದೆ ಇರ್ತಕ್ಕಂಥದ್ದು ಹೀಗಾಗಿ ಅವನು ಪೂರ್ಣ ಆ ರೀತಿಯಿಂದಲೂ ಪೂರ್ಣ ಇನ್ನೊಂದು ಪೂರ್ಣ ಯಾವ ರೀತಿಯಿಂದ ಅಂದರೆ ಮುಂದಿನ ಎರಡು ಶಬ್ದಗಳನ್ನು ನೋಡಿದಾಗಲೂ ಕೂಡ ಪೂರ್ಣ ಮುಂದಿನ ಶಬ್ದ ಏನು ಹೇಳ್ತೇವೆ ಪೂರ್ಣ ಮಧ ಪೂರ್ಣ ಪೂರ್ಣ ಇದರ್ಣವೇ ಈ ಜಗತ್ತು ಕೂಡ ಪೂರ್ಣವೇ ಯಾಕೆ ಪೂರ್ಣ ಈ ಜಗತ್ತು ಯಾಕೆ ಪರ್ಫೆಕ್ಟ್ ನಮ್ಮ ದೋಷಿ ನಮ್ಮ ದೃಷ್ಟಿಯಲ್ಲಿ ಇಂಪರ್ಫೆಕ್ಷನ್ ನಮ್ಮ ದೃಷ್ಟಿ ಇದೆಯಲ್ಲ ನಮ್ಮ ಲೋಭದ ದೃಷ್ಟಿ ಮೋಹದ ದೃಷ್ಟಿ ಕಾಮದ ದೃಷ್ಟಿ ಈ ದೃಷ್ಟಿಯಿಂದ ಯಾವಾಗ ಕನ್ನಡಕ ಹಾಕೊಂಡು ನೋಡ್ತೇವಿಯೋ ಜಗತ್ತನ್ನ ಅದು ಅಪೂರ್ಣ ಯಾವಾಗ ಕೇವಲ ಭಗವಂತನ ದೃಷ್ಟಿಯಿಂದ ಆ ಭಗವಂತ ಅನ್ನುವಂತ ಕನ್ನಡಕ ಹಾಕೊಂಡು ನೋಡ್ತೇವಿಯೋ ಪೂರ್ಣ ನಿಜವಾಗಿ ಒಂದು ಪೂರ್ಣವೇ ಅದೇನಂತ ಹೇಳಿದ್ರೆ ನಾವು ಅದ್ವೈತ ಮತದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಜಗತ್ತು ಬ್ರಹ್ಮನಿಗಿಂತ ಬೇರೆಯಲ್ಲ ಜಗತ್ತು ಬ್ರಹ್ಮದಿಗಿಂತ ಬೇರೆ ನಾನು ಹಿಂದೆ ಹೇಳಿದ್ದೆ ಕೇವಲ ಈ ನಾಮರೂಪ ಅಂತಕ್ಕಂಥದ್ದು ಏನಿದೆಯೋ ಅದೇ ಈ ಜಗತ್ತಾಗಿದೆ ಅದನ್ನು ಇದರಿಂದ ತೆಗೆದರೆ ಉಳಿತಕ್ಕದ್ದೇನೋ ಅವೆ ಹೀಗಾಗಿ ಮೂಲತಃ ಇದೂ ಕೂಡ ಪೂರ್ಣವೇ ಸ್ವರೂಪತಃ ಬೈ ನೇಚರ್ ಇದೂ ಕೂಡ ಪೂರ್ಣವೇ ಅಪೂರ್ಣ ಅಲ್ಲ ಇಂಪರ್ಫೆಕ್ಟ್ ಅಲ್ಲ ಅದು ಯಾವ ಕರ್ಮಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಗೊತ್ತಾಗುತ್ತೆ ಅದನ್ನೇ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಯಾಕೆ ಈ ಯುಗಕ್ಕೆ ಕರ್ಮಯೋಗವನ್ನು ಬೋಧಿಸಿದ್ರು ಅಂದರೆ ಕರ್ಮ ಮಾಡ್ತಾ ಮಾಡ್ತಾ ಚಿತ್ತ ಶುದ್ಧಿ ಉಂಟಾಗುತ್ತೆ ಅನೇಕ ಘರ್ಷಣೆಗಳು ಉಂಟಾಗುತ್ತೆ ಸುಮ್ಮನೆ ಕರ್ಮಯೋಗ ಮಾಡುವುದಷ್ಟು ಸುಲಭ ಅಲ್ಲ ಇಡೀ ಜಗತ್ತಿಗೆ ಕಲ್ಯಾಣವಾಗಬೇಕು ನೀವು ಇಡೀ ಜಗತ್ತಿಗೆ ಕಲ್ಯಾಣವಾಗುವಂತೆ ಕೆಲಸ ಮಾಡ್ತಾ ಕೂಡ ಜಗತ್ ನಿಮ್ಮ ಸುಮ್ನೆ ಬಿಡುವುದಿಲ್ಲ ಯಾಕೆ ಅಂದ್ರೆ ಜಗತ್ತಿನ ಸ್ವಭಾವವೇ ಹಾಗೆ ಜಗತ್ತಿನ ಅಸ್ತಿತ್ವ ಯಾಕಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಪಾಠ ಕಲಿಸಲಿಕ್ಕೆ ಅದನ್ನೇ ಸ್ವಾಮೀಜಿ ಹೇಳಿದ್ದು ದಿಸ್ ಬರ್ಲ್ ಇಸ್ ಎ ಜಿಮ್ನ್ಯಾಸಿಯಮ್ ಅಂತ ಇದೊಂದು ವ್ಯಾಯಾಮ ಈ ವ್ಯಾಯಾಮ ನಾವು ಬಂದಿದ್ದೇವೆ ಈಗ ವ್ಯಾಯಾಮ ಶಾಲೆಗೆ ಒಂದು ಡಂಬಲ್ ಸೆತ್ತ ಡಂಬಲ್ಸ್ ಬಲಿಷ್ಠವಾಗುತ್ತೋ ವ್ಯಾಯಾಮ ಶಾಲೆಗೆ ಬಂದವನು ಬಲಿಷ್ಠನಾಗ್ತಾನ ಅಲ್ವಾ ಡೆಂಬಲ್ಸ್ ಹೀಗಾಗುತ್ತಲ್ಲ ಮನುಷ್ಯ ಹಾಗೆಯೇ ನಾವಿಲ್ಲಿ ಬಂದಿರೋಂತಕ್ಕಂಥದ್ದು ನಮ್ಮ ತಪ್ಪುಗಳನ್ನು ತಿದ್ದಿ ತೀರ್ತಕ್ಕಂತಹ ಈ ಜಗತ್ತು ಇದಕ್ಕೆ ಯಾವಾಗ ಅವಿರತವಾಗಿ ಘರ್ಷಣೆ ಉಂಟಾಗಿ ನಾವು ಪರಿಶುದ್ಧರಾಗ್ತೇವೆಯೋ ಸುಂದರವಾದಂತಹ ಕಲ್ಲು ನೋಡಿ ಗಂಡಕಿ ನದಿಯಲ್ಲಿ ಸಿಕ್ತಕ್ಕಂತಹ ಕಲ್ಲು ಅದಕ್ಕೆ ನಾವು ಸಾಲಿಗ್ರಾಮ ಅಂತ ಹೇಳ್ತೇವೆ ಬೇರೆ ಕಡೆ ಅದು ಆ ಮುನಜ್ಜುಗಳಿಂದ ಅದಕ್ಕೆ ಹೋಗಿರುವುದಿಲ್ಲ ನರ್ಮದಾ ತೀರದಲ್ಲಿ ಸಿಕ್ತಕ್ಕಂತಹ ಕಲ್ಲನ್ನು ಬಾಣಲಿಂಗ ಅಂತ ಹೇಳ್ತೇವೆ ಬಾಣಲಿಂಗ ಇವೆರಡಕ್ಕೂ ಸಂಸ್ಕಾರವೇ ಮಾಡ್ಬೇಕಾಗಿಲ್ಲ ಹಾಗೆ ಬಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಶುರು ಮಾಡಬಾರ್ದು ಅಷ್ಟು ಪವಿತ್ರ ಹಾಗೆ ಹೇಗೆ ಹಾಗಾಗಿ ಆಗ ಯಾರು ಯಾವ ಕಲ್ಲು ನಾನು ಮನುಷ್ಯಗಳನ್ನ ನನ್ನ ಮುಂಚನ್ನ ತಿದ್ದಿ ತೀಡ್ಕೊಳ್ಳುವುದಿಲ್ಲ ಅಂತ ಹೇಳುತ್ತೋ ಅದನ್ನ ಚಟ್ನಿ ಕಲ್ಲು ಅಷ್ಟೇ ವ್ಯತ್ಯಾಸ ಯಾರು ಹೇಗ್ಬೇಕಾದ್ರೂ ತಿದ್ದಿ ತೀಡಬಲ್ಲೆ ಹೇ ಭಗವಂತ ನಿನ್ನ ಇಷ್ಟ ಇಚ್ಛೆಯಂತೆ ಅಂತ ಹೇಳುತ್ತಾನೋ ಅಂತಹ ವ್ಯಕ್ತಿ ಸಮಾಜದಿಂದ ಪೂಜಿಸಲ್ಪಡುತ್ತಾನೆ ಆದರೆ ಯಾರು ನೀನೇನು ಹೇಳೋದು ನಾನು ನನ್ನ ಇಚ್ಛೆಯಂತೆ ನಡೀತೇನೆ ಅಂತ ಹೇಳ್ತಾನೋ ತನ್ನ ಮೋಚುಗಳನ್ನು ಅವನು ನಯವಾಗಿಸ್ಕೊಳ್ಳೋದಿಲ್ವೋ ಅಂತವನ್ನ ಕಾಲ ಕವಿ ಹಾಕುತ್ತೆ ಸಮಾಜ ತುಳಿತ ಯಾಕೆಂದರೆ ತುಳಿಲಿಕ್ಕೆ ಜುಟ್ಟು ಸಮಾಜದ ಹತ್ರ ಇರುತ್ತೆ ಅದೇನು ಜೊಟ್ಟು ಅಂದ್ರೆ ಅಹಂಕಾರ ಯಾವ್ದರಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬಹುದು ನಮ್ಮ ಅಹಂಕಾರದಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಎಲ್ಲಿ ತನಕ ಬಿಟ್ಟೆ ಅಂದ್ರೂ ಕೂಡ ಬಿಟ್ಟೆ ಅನ್ನೋದ್ರಲ್ಲಿ ಆ ಅಹಂಕಾರ ಇದೆ ಹಿಡ್ಕೊಂಡೆ ಅಂತ ಇನ್ನೊಬ್ಬ ಹೇಳ್ತ ನೀನ್ ಬಿಟ್ಟಿಯೋ ಹೌದೋ ಓಹೋ ಏನು ಆಹ್ ಎಲ್ಲವನ್ನೂ ತ್ಯಾಗ ಮಾಡ್ತಂತೆ ಹೌದು ಲೈಟ್ ಹೇಗೆ ಅವನು ಹಿಡ್ಕೊಂಡೆ ಹೀಗೆ ಅವರ ಯಾವಾಗ ಈ ದೋಷಗಳನ್ನು ಹೊರಟು ಹೋಗ್ತದೋ ಇದೂ ಪೂರ್ಣವೇ ಇನ್ನೊಂದು ಲಾಜಿಕ್ ಏನು ಅಂತ ಹೇಳಿದ್ರೆ ಪೂರ್ಣದಿಂದ ಅಪೂರ್ಣ ಯಾವತ್ತೂ ಬರುವುದಿಲ್ಲ ತಂದೆ ಯಾವ ರೀತಿಯೋ ಅದಕ್ಕೆ ಅನುರೂಪವಾಗಿ ಮಗು ಇರ್ತವೆ ತಂದೆ ತಾಯಿಗಳ ಅನುರೂಪವಾಗಿ ಮಕ್ಕಳಿರ್ತವೆ ಹಾಗೆಯೇ ಈ ಸೃಷ್ಟಿ ಅಂತಕ್ಕಂಥದ್ದು ಆ ಸೃಷ್ಟಿಕರ್ತನ ಅನುರೂಪವಾಗಿ ಇರಬೇಕು ಹೀಗಾಗಿ ಇದೂ ಕೂಡ ಪೂರ್ಣವೇ ಪೂರ್ಣವಾದ ಪೂರ್ಣವಿದ ಪೂರ್ಣ ಪೂರ್ಣ ಉದಜ್ಜದೆ ಪೂರ್ಣದಿಂದಲೇ ಪೂರ್ಣವು ಹೊರಗೆ ಬಂದಿದೆ ಉದಯಿಸಿದೆ ಪೂರ್ಣದಿಂದಲೇ ಭಗವಂತನಿಂದಲೇ ಈ ಸೃಷ್ಟಿ ಹದಿನಾಲ್ಕು ಭವನಗಳು ಏನಿದೆಯೋ ಅದು ಸೃಷ್ಟಿಗೊಂಡಿವೆ ಈ ಪೂರ್ಣವು ಹೊರಗಡೆ ಬಂದಿವೆ ಇಷ್ಟಾದರೂ ಕೂಡ ಪೂರ್ಣ ಮೀವಾವಶಿಷ್ಯ ಪೂರ್ಣದಿಂದ ಪೂರ್ಣ ಹೋಯ್ತಲ್ಲ ಸ್ವಲ್ಪ ಲೆಸ್ ಆಗಲಿಲ್ಲ ಪೂರ್ಣ ಮೈನಸ್ ಪೂರ್ಣ ಲೆಸ್ ಆಗಬೇಕಲ್ಲ ಝೀರೋ ಆಗಬೇಕು ಅಥವಾ ಕಿಂಚಿತ್ತದು ಕಡಿಮೆ ಆಗ್ಬೇಕಲ್ಲ ಒಂದು ದೊಡ್ಡ ಕಲ್ಲನ್ನು ಕರೆದು ನಾನು ಬೇರೆ ಕಡೆ ವಿಗ್ರಹ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತೇನೆ ಆ ಕಲ್ಲಿನ ಅಂಶ ಕಡಿಮೆ ಆಯಿತು ಇಲ್ವೋ ಕಡಿಮೆ ಆಯಿತು ಆದರೆ ಈ ಬ್ರಹ್ಮನಿಂದ ಬ್ರಹ್ಮ ವಸ್ತುವಿನಿಂದ ಜಗದ್ ಸೃಷ್ಟಿಯಾದರೂ ಕೂಡ ಬ್ರಹ್ಮನಿಗೆ ಯಾವ ಲೋಭ ದೋಷವೂ ಇಲ್ಲ ಅವನು ಪೂರ್ಣವಾಗಿಯೇ ಇರ್ತಾನೆ ಪೂರ್ಣವೇ ಅವಶಿಷ್ಯತೆ ಹಾಗೆ ಇದು ಮ್ಯಾಥಮೆಟಿಕಲ್ ಪ್ರಕಾರ ಕೂಡ ಒಬ್ಬರು ಪ್ರೂವ್ ಮಾಡಿದ್ದರು ಇನ್ಫಿನಿಟ್ ಮೈನಸ್ ಇನ್ಫಿನಿಟ್ ಆ ರೀತಿಯಲ್ಲಿ ಪ್ರೂವ್ ಮಾಡಿದರು ಯಾವ ರೀತಿ ಇದು ಎಷ್ಟು ಸಹಜವಾಗಿ ಹೊಂದುತ್ತದೆ ಅಂತಕ್ಕಂಥದ್ದು ಓಂ ಶಾಂತಿ ಶಾಂತಿ ಶಾಂತಿ ಮೂರು ಬಗೆಯ ತಾಪ ತ್ರಿತಾಪ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಈ ಮೂರೂ ಬಗೆಯ ಏನು ಉತ್ಪಾತಗಳು ಅವಘಡಗಳು ನಮ್ಮ ಜೀವನದಲ್ಲಿ ಕ್ಷಣೇ ಕ್ಷಣೇ ದಿನೇ ದಿನೇ ಸಂಭವಿಸ್ತದೆಯೋ ಅದೆಲ್ಲ ಶಾಂತವಾಗಲಿ ಶಾಂತವಾಗಲಿ ಶಾಂತವಾಗಲಿ ಇದು ಇಷ್ಟ ಆದ ನಂತರ ಕಳೆದ ಬಾರಿ ನವವಿಧ ಭಕ್ತಿಯನ್ನು ವರ್ಣಿಸ್ತಾ ವರ್ಣಿಸ್ತಾ ಭಾಗವತದ ಒಂದು ಇದಕ್ಕೆ ಬಂದಿದ್ವಿ ಶ್ರವಣಂ ಮನನಂ ಸ್ಮರಣಂ ಕೀರ್ತನಂ ಪಾದಸೇವನಂ ಆತ್ಮನಿವೇದನಂ, ನಿವೇದನಂ ಸಖ್ಯಂ ದಾಸ್ಯ ಇತ್ಯಾದಿ ಭಾವಗಳಲ್ಲಿ ನವವಿಧ ಭಾವಗಳಲ್ಲಿ ಹೇಗೆ ಭಗವಂತನನ್ನು ಪೂಜಿಸಬೇಕು ಅರ್ಚಿಸಬೇಕು ತನ್ಮೂಲಕವಾಗಿ ಭಕ್ತಿಯನ್ನು गाधन संपादने अद सूत्र बनो सूत्र भजन अंत सूत्र कष्ट आगतानवत्त भजन ಎಡಬಿಡದಂತಹ ಭಜನೆಯಿಂದ ಭಜನೆ ಅಂತ ಹೇಳಿದ್ರೆ ಹೇಳಬೇಕು ಕೇವಲ ಕೂತ್ಕೊಂಡು ಜೋರಾಗಿ ರಾಗವಿಲ್ಲದೆ ತಾಳವಿಲ್ಲದೆ ಭಗವಂತನ ಮುಂದೆ ಕೂಗಿಕೊಡುವುದು ಭಜನೆಯಲ್ಲ ಭಜನೆ ಅಂದರೆ ನವವಿಧ ಭಕ್ತಿಗೂ ಭಜನೆ ಅಂತ ಹೇಳ್ತೇವೆ ಭಜನೆ ಮತ್ತು ಭಕ್ತಿ ಎರಡೂ ಒಂದೇ ಧಾತುವಿನಿಂದ ಬಂದಿದೆ ಎರಡು ಒಂದೇ ಶಬ್ದದ ಮೂಲ ಎರಡೂ ಶಬ್ದಕ್ಕೂ ಮೂಲ ಒಂದೇ ಸಾರಾಂಶ ಇಷ್ಟೇ ಭಜನೆ ಅಥವಾ ಭಕ್ತಿಯ ಮೂಲಕ ಈ ಜೀವಾತ್ಮನು ಪರಮಾತ್ಮನ ಒಂದು ಅಂಗ ನಾನು ನಿನ್ನ ಭಾಗ ನಾನು ನಿನ್ನ ಭಾಗ ಅಂತ ಅವನು ಪದೇ ಪದೇ ಹೇಳ್ತಾ ಇರ್ತಾನೆ ಅದೇ ಭಕ್ತಿ ಭಾವವೇ ಭಕ್ತಿ ಭಜನವೇ ಭಕ್ತಿ ಈಗ ಆ ಒಂದು ನಿಟ್ಟಿನಲ್ಲಿ ಸಂತ ತುಳಸಿದಾಸರು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾ ಇರ್ತಾರೆ ಬಾಯಿ ಮತ್ತೆ ಗಿರಿತೆ ಹೋಗಿ ಬರು ಸಿಕ್ಕ ತೆ ಬರುತ್ತೇನೆ ಒಂದು ವೇಳೆ ನೀರಿನ ಚೆನ್ನಾಗಿ ಕಡ್ದು ಬಿಡುತ್ತೆ ಕಡಿದು ಬಿಟ್ಟು ಯಾವಾದರೂ ಒಬ್ಬ ಭೂರ್ಖ ಇದರಿಂದ ನವನೀತವನ್ನು ಬೆಣ್ಣೆಯಿಂದ ಬೆಣ್ಣೆಯನ್ನು ತೆಗಿತೇನೆ ನೀರನ್ನು ಕಡ್ದು ಅಂತ ಹೇಳಿದ್ರೆ ನಂಬಬಹುದು ಏನು ನಂಬಬಹುದು ಏನೋ ಹಾಗೆಯೇ ಮರಳಿದ್ದೇನೆ ಮರಳು ಮರಳುಗಾಡಿನ ಮರಳು ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟರು ಇದರಿಂದ ನಾನು ಎಣ್ಣೆ ತೆಗಿಯುತ್ತೇನೆ ಅಂತ ಹೇಳಿದರೂ ಕೂಡ ನಂಬಬಹುದು ಎಂದ ಆದರೆ ಬಿರು ಹರಿ ಭಜನ್ ಹರಿಯ ಭಜನೆಯನ್ನು ಭಗವಂತನ ಭಜನೆಯನ್ನು ಮಾಡದೆ ನ ಭವತಿಯ ಈ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಹ ಸಿದ್ಧಾಂತ ಅಪೇಕ್ಷೆ ಈ ಸಿದ್ಧಾಂತ ಅಂತಕ್ಕಂಥದ್ದು ನಿಶ್ಚಯ ಯಾವುದರಿಂದ ಕೂಡ ಅಲ್ಲಾಡಿಸಲಿಕ್ಕೆ ಆಗಿದೆ ಹೊರಗಿನಿಂದ ಎಣ್ಣೆ ತೆಗಿಯುವಂಥ ಸಿದ್ಧಾಂತವನ್ನು ಅಲ್ಲಾಡಿಸಲು ಅಲ್ಲಾಡ್ಸ್ಬೋದು ಸಿದ್ಧಾಂತ ಅಲ್ಲಾಡಿಸಲು ಅಲ್ಲಾಡಿಸ್ಬೋದು ಆದರೆ ಭಜನೆಯಿಲ್ಲದೆ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ನಾವು ನಾಮ ನಾಮಜಪ ಅದರ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾಮಜಪದ ಬಗ್ಗೆ ಕಿಂಚಿತ್ ವಿಷಯವನ್ನು ವಿಚಾರವನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ವಿ ನಾಮವನ್ನು ಯಾವ ರೀತಿ ವಿಚಾರಣೆ ಮಾಡಬೇಕು ನಾನು ಅಂಗಡಿಯನ್ನು ನಾನು ಮಹಿಳೆಯನ್ನು ಹಾಗೂ ನಾಮವನ್ನು ಜವಿಸುವ ಯಾವ ರೀತಿಯ ಅಪರಾಧ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನಾಮಧ ಎಷ್ಟು ರೀತಿಯ ನಾಮ ಹೇಗೆ ನಾಮವನ್ನು ಜಪಿಸಿದರೆ ಸಿದ್ಧಿ ಉಂಟಾಗ್ತದೆ ಭಗವಂತ ಸುಪ್ರೀತನಾಗ್ತಾನೆ ಅನ್ನುವಂಥ ವಿಷಯವನ್ನು ಇಂದು ನಾವು ಕಿಂಚಿತ್ ನೋಡಲಿಕ್ಕಿದ್ದೇವೆ ಎಲ್ಲ ಶಾಸ್ತ್ರಕಾರರ ಅಭಿಪ್ರಾಯದಿಂದ ಎಲ್ಲ ಸಾಲದರು ಎಲ್ಲ ಸಿದ್ಧರು ಎಲ್ಲ ಅವತಾರದೋಷರು ಹೇಳ್ತಕ್ಕಂಥದ್ದಿದೆ ನಾಮ ಬೇರೆಯಿಂದ ನಾಮಿ ಬೇರೆ ಎರಡು ಒಂದು ಈಗ ಉದಾಹರಣೆಗೆ ಒಬ್ಬ ಹೆಸರು ಇರುತ್ತೆ ಒಬ್ಬೊಂದು ಹೆಸರು ಅವನು ಹುಟ್ಟುವುದಕ್ಕಿಂತ ಮುಂಚೆಗೆ ಅವನ ಹೆಸರು ಅತಿ ನಿಶ್ಚಿತ ನಾಮ ನಂತರ ಆ ನಾಮದಿಂದ ನಾಮಿ ವ್ಯಕ್ತನಾಗ್ತಾನೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾಮಕರಣ ಅಂತ ಮಾಡ್ತೇವೆ ಹುಟ್ಟಿದ ಮೇಲೆ ಮಗುಗೆ ನಾಮಕರಣ ನಿಜವಾಗಿಯೂ ನಾಮಕರಣ ನಾವೇ ಮಾಡಿದ್ದು ಅದಕ್ಕೆ ಕೆಲವು ಪದ್ಧತಿಗಳು ಶಾಸ್ತ್ರೀಯ ಪದ್ಧತಿ ಮಗು ಹುಟ್ಟಿದಾಗ ಅದರ ನಕ್ಷತ್ರ ಏನಿರ್ತದೋ ಹುಟ್ಟುವ ನಕ್ಷತ್ರ ಏನಿರ್ತದೋ ಆ ನಕ್ಷತ್ರವನ್ನ ಅನುಸರಿಸಿ ಹೆಸರನ್ನು ತಂದೆ ಏನು ಮಾಡಿದ್ರೂ ಅದನ್ನು ಆರಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ಲ ನಾ ಅಲ್ಲ ನಾ ಅಂತಕ್ಕಂದ್ದು ಪ್ರಪಂಚದ ಸೂಚಕ ಇಲ್ಲಿ ನಾನು ಇಲ್ಲ ಅಂದ್ರೆ ಇದೇ ಬರೋದ ಇಲ್ಲಿ ನಾ ಇದ್ರೆ ಇದು ಪ್ರಪಂಚ ಈ ನಾವನ್ನು ಜಪಿಸ್ತಾ ಜಪಿಸ್ತಾ ತಿಳ್ಕೊಂಡು ಜಪಿಸ್ತಾ ಜಪಿಸ್ತಾ ಪುನಃ ಇನ್ನೊಂದು ಶಬ್ದಕ್ಕೆ ಬಂದ್ವಿ ನಾವೀಗ ಆ ಶಬ್ದ ನೋಡೋಣ ಜಪಾಂತ ಹೇಳಿದೆ ಏನೋ ಜಪಾ ನಾ ಜಪಿಸ್ತಾ ಇಲ್ಲಿರ್ತಕ್ಕಂತಹ ಪ್ರಪಂಚ ಹೊರಟೋಗ್ತದೆ ನಾನು ಅಂತ ಹೊರಟೋಗ್ತದೆ ಇವನು ಇನ್ಫೋನೋ ಇವನಿವನ್ ಹೀಗೀಗೆ ಏನಿಲ್ಲ ಅಲ್ಲಿ ಹೊರಟೋಗ್ತದೆ ಯಾರ ನಾಮವನ್ನು ಜಪಿಸ್ತಾ ಇದ್ದಾನೋ ಅವನು ಬಂದ ಯಾರ ನಾಮವನ್ನು ಲಭಿಸ್ತಾ ಇದ್ದ ಅವನು ಇನ್ನು ಬಂದು ಕೂತ್ಕೊಳ್ತಾನ ಇದೇ ಈ ನಾಮನ ಕೆಲಸ ಹಿಂದಿಬ್ಬರು ಕೇಳ ಕೇಳಿಸಲಿಲ್ಲ ಮುಂದೆ ಬೇಕು ಕೇಳಿಸ್ತಾ ಇದೆಯಾ ಮುಂದೆ ಬೇಕು ಬೇಟಾ <muchas> ನನ್ನದು ಬಿಟ್ಟರೆ ಪ್ರಪಂಚ ಎಲ್ಲ ಹುಡುಕ್ ನೋಡಿ ಒಬ್ಬ ಸಂಬಂಧ ಯಾವ ರೀತಿಯಾಗಿದೆ ಎಲ್ಲ ನಾನು ನನ್ನ ಇಷ್ಟೆ ಈ ನಾನು ನನಗೂ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಕಲ್ಲಿ ಪ್ರಪಂಚ ಮಾಯವಾಗ್ತದೆ ಈ ಮನಸ್ಸಿನಲ್ಲಿ ಪ್ರಪಂಚ ಮಾಯವಾಗ್ತದೆ ಆ ವಾಸನೆ ಹೊರಟೋಗ್ತದೆ ಪ್ರಪಂಚದ ವಾಸನೆ ಹೊರಟೋಗ್ತದೆ ತಕ್ಷಣ ಎಲ್ಲವೂ ಭಗವಂತನ ಮೈವಾ ಈ ಪ್ರಪಂಚದ ಭಗವಂತನೇವ್ ಪ್ರಪಂಚವನ್ನು ಹೋದರಿಸಿ ಭಗವಂತನನ್ನ ಇಲ್ಲಿ ಅಭಿವ್ಯಕ್ತಗೊಳಿಸುವಂತಹ ಒಂದು ಸಾಧನೆ ಏನಿದೆಯೋ ಅದೇ ನಾವು ಅದನ್ನ ಏನ್ ಮಾಡಬೇಕು ಅಂದ್ರೆ ಜಪಿಸಬೇಕು ಜಪಿಸಬೇಕು ಅದನ್ನು ಹೇಳ್ತಕ್ಕಂಥದ್ದು ಜ ಅಂತ ಜಪದಲ್ಲಿ ಜ ಅನ್ನುವುದು ಅದನ್ನು ಹೇಳ್ತಕ್ಕಂಥ ಏನೋ ಜ ಅಂದರೆ ಜನ್ಮ ಜನ್ಮಾಂತರದಿಂದ ಸಂಚಿತವಾದಂತಹ ಧರ್ಮ ಜಪ ಎರಡೂ ಕೂಡ ಧರ್ಮವನ್ನು ನೀವು ಒಳ್ಳೇದು ಮಾಡಿದ್ದು ಉಳಿಯುವುದಿಲ್ಲ ಶಕ್ತಿ ಇದೆ ಒಳ್ಳೇದು ಮಾಡೋದು ಉಳಿಯುವುದಿಲ್ಲ ಕೆಟ್ಟ ಮಾಡೋದು ಅಂತ ಹೇಳಿದ್ರೆ ಪರೋ ಪ್ರಕಾಶ ಪರದೇವ ಆ ನಾಮದಿಂದ ಉದ್ದಿಷ್ಟವಾದಂತಹ ಯಾರೋ ನೀವು ಯಾರ ಇಷ್ಟ ದೇವತೆಯನ್ನ ಇಟ್ಕೊಂಡು ಪದೇ ಪದೇ ಅದನ್ನು ಆವೃತ್ತಿ ಮಾಡ್ತಾ ಬರ್ತಾ ಇದ್ದೀರೋ ನಿಮ್ಮ ಹೃದಯದಲ್ಲಿ ಪ್ರಕಾಶವಾಗುವ ತನಕ ಅವರು oh, yeah. ಸುಲಭ ನಾನು ಅತ್ಯಂತ ಸುಲಭ ಸುಲಭ ಅಂದ್ರೆ ಏನು ಲಭ ಅಂದ್ರೆ ಸಿಗ್ತೇನೆ ಅಂತ ಸು ಅಂದ್ರೆ ಅತ್ಯಂತ ಸುಲಭವಾದ ಸಿಗ್ತೇನೆ ಅಂತ ಕಷ್ಟಪಡಬೇಕಾಗಿಲ್ಲ ಇಲ್ಲದೆ ಹೋದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಅವನು ಪಾಪ ಪುಣ್ಯಗಳನ್ನು ಎಷ್ಟು ತೀರ್ಥಯಾಂತ್ರಗಳನ್ನ ದಾನ ಎಷ್ಟು ಆದರೂ ಕೂಡ ಭಗವಂತ ಎನ್ನುವಂತಹ ಯಾವ ಒಂದು ನಿಶ್ಚಯ ಗ್ಯಾರಂಟಿ ಇಲ್ಲ ಆದರೆ ಈ ರೀತಿ ನಿತ್ಯಯುಕ್ತರಾದವರಿಗೆ ಅವನು ಅಂಗೈಯ ಮೇಲೆ ಇರುವಂತಹ ನೆಲ್ಲಿಕಾಯಿ ಅಂದರೆ ಅಷ್ಟು ಸುಲಭ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಈ ನಾಮದ ಬಗ್ಗೆ ಹೇಳುವುದಾದ್ರೆ ಸಂತ ನಾಮದೇವರ ಚರಿತ್ರೆಯಲ್ಲಿ ಅವರ ಸಮಕಾಲೀನಾಗಿ ಬರ್ತಾರೆ ಇನ್ನೊಬ್ಬ ಅಂತ್ಯಜ ಜಾತಿಯಲ್ಲಿ ಹುಟ್ಟಿದಂತಹ ಸಂತ ಚೋಪಮೇರ ಅನ್ನುವಂತಹ ಒಬ್ಬ ಮಹಾರಾಷ್ಟ್ರದ ಸಂತರು ಸಂತ ಚೋಪಮೇರ ಹಾಗೂ ಅವನ ಪತ್ನಿ ಇಬ್ಬರೂ ಕೂಡ ಮಹಾ ಆರಾಧಕರು ಮನೆ ಕಟ್ಟಲಿಕ್ಕೆ ಕೂಲಿ ಮಾಡ್ತಾ ಇರ್ತಾರೆ ಆ ಕೂಲಿ ಮಾಡುವಾಗ ಮನೆಯು ದೇವಾಲಯವು ದುರದೃಷ್ಟರಿಂದ ಇಡೀ ಆ ದೇವಾಲಯ ಮನೆ ಕುಸಿತು ಬಿದ್ದು ಅಲ್ಲಿ ಒಬ್ಬರು ಉಳಿಯುವುದು ಒಂದು ದೇವ ಉಳಿಯೋದಿಲ್ಲ ಎಲ್ಲ ನುಜ್ಜುಗುಜ್ಜಾಗ ಒಂದು ಪೀಸು ಸಿಗುವುದಿಲ್ಲ ಅಂತ ಹೇಳಿದ್ರು ಆ ರೀತಿ ಈಗ ಎಷ್ಟೋ ಈ ದುಃಖದ ಸುದ್ದಿ ಹೋಗ್ತದೆ ನಾಮದೇವರಿಗೂ ಹೋಗ್ತದೆ ಅವರಿಗೂ ದುಃಖವಾಗ್ತದೆ ಈಗ ಹೇಗಾದರೂ ಮಾಡಿ ನಾವು ಇವರ ಶರೀರವನ್ನು ಪತ್ತೆ ಹಚ್ಚಿ ಬೇರೆ ಬೇರೆ ಭಾಗಗಳನ್ನು ಒಟ್ಟುಗೂಡಿಸಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾರೆ ನಾವು ನಾನು ನೋಡ್ತಾರೆ ನೋಡ್ತಾರೆ ಹೇಗೆ ಕಣ್ಣು ಹಿಡಿಯುವುದು ಯಾವುದನ್ನು ಒಂದು ಭಾಗದ ಮಿಶ್ರಣ ಆಗಿರ್ತದೆ ದೇಹಗಳನ್ನು ಹರಡಿಕೊಂಡು ಬಿಟ್ಟಿದೆ ಕ್ರಾಶ್ ಆದರೆ ಯಾವ ರೀತಿ ಇರುತ್ತದೋ ಆ ರೀತಿ ನಾಮದೇವರು ಹಾಕ್ತಾರೆ ನಾಮ ಕಂಡು ಹಿಡಿದ ಸುಮ್ಮನೆ ಹೊರಗಡೆ ಬರಬೋ ಅದೆಲ್ಲರನ್ನೂ ಒಟ್ಟು ಮಾಡಿ ಅದೇ ಸಂತ ಚೋಕೇಧರ ದೇವರು ಹೀಗೆ ಅವರು ಒಂದೊಂದು ಮೂರೇ ತೆಗೆದುಕೊಂಡು ಯಾವ ಹರಿನಾಮ ಪ್ರತಿಯೊಂದು ಇದು ಕೇವಲ ಕಟ್ಟುಕತೆ ಅಂತಲ್ಲ ಈ ಅಜಪಜಪ ಸಿದ್ಧಿ ನಾವು ನಿಜವಾಗಿಯೂ ಪ್ರಮಾಣೀಕರಿಸಬೇಕಾದ್ರೆ ಒಂದು ನಮ್ಮ ರಾಮಕೃಷ್ಣ ಮಿಷನ ಒಂದೊಂದು ಸಾಲಿನ ಉದಾಹರಣೆಯನ್ನು ಹೇಳ್ತೇನೆ ಸಾಮಾನ್ಯವಾಗಿ ಯಾರು ನಾವು ಅದನ್ನು ಹೊರಗಡೆ ಡಿಸ್ಕಸ್ ಮಾಡೋದಿಲ್ಲ ಒಬ್ಬ ಅನ್ನೊಬ್ಬ ಸಾಧು ತುಂಬ ಮುಂದುವರೆದಂತಹ ಜೀವಿ ಭಕ್ತರು ಅವರಿಗೆ ಅಜಬಜ ಪ್ರಸಿದ್ಧಿಯಾಗಿ ಅವರೊಮ್ಮೆ ಬೇಲೂರು ಮಠದ ಯಾವುದೋ ಒಂದು ಮಹಡಿ ಮೇಲೆ ಏನುಕೋ ಏನು ಕೂತ್ಕೋಬೇಕು ಅನಿಸುತ್ತೇನು ಸ್ವಲ್ಪ ಹಿಗ್ ಕೂತ್ಕೊಂಡು ಹೊರಗಿದ್ದಾರೆ ಬೆಳೆಗಡೆಯಿಂದ ಎರಡನೇ ಮಹಡಿ ಸಾಧು ನಿವಾಸ ಅಂತ ಹೇಳಿ ವಯಸ್ಸಾದರೆ ಬಿದ್ದುಕೊಡ್ಬಿದ ತಕ್ಷಣ ಕೆಳಗಡೆ ಬಿದ್ದಿದ್ದ ತಡ ತಲೆಯಿಂದ ಮೇಲು ಹೊರಡಬಹುದು ಆಕ್ಸಿಡೆಂಟ್ ಇನ್ನೊಂದು ಇದೇ ಹತ್ತೊಂಬತ್ತನೆಯ ಹದಿನೆಂಟನೇ ಶತಮಾನದಲ್ಲಿರ್ತಕ್ಕಂತಹ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋದಾಲಯಕ ಇವರ ಜೀವನದಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೀತದೆ ಅವರ ಶಿಷ್ಯರವರು ಅವರು ಅನೇಕ ತಮ್ಮ ಚಿಕ್ಕಂದಿಂದ ಕೂಡ ಅವರ ತಂದೆ ತಾಯಿ ಏನೋ ಕಿವಿ ಹಿಡ್ದೋಗ ಏನೋ ಮಾಡಿ ವಿಷ್ಣು ಸಹಸ್ರನಾಮವನ್ನು ಅವರಿಗೆ ಪ್ರತಿನಿತ್ಯ ನೋಡಪ್ಪ ನೀನು ಸ್ನಾನ ಮಾಡಿದ ಮೇಲೆ ವಿಷ್ಣು ಸಹಸ್ರ ಹೇಳಲೇಬೇಕು ಸ್ನಾನ ಮಾಡ್ತಾ ಮಾಡ್ತಾ ವಿಷ್ಣು ಸಹಸ್ರವನ್ನು ಹೇಳಬೇಕು ಹೀಗೆ ಆ ಶಿಷ್ಯ ಇಪ್ಪತ್ತೈದು ವರ್ಷಗಳಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡ ಬರ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಅವರಿಗೆ ಒಂದು ದಿವಸ ಏನೋ ಶರೀರದ ಆರೋಗ್ಯ ತಪ್ಪಿ ಹೋಯಿತು ಇನ್ನೂ ಮಧ್ಯ ವಯಸ್ಸು ಅವ್ರ ಗುರುಗಳು ಇನ್ನೂ ಇದ್ದಾರೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಹೀಗಿರಬೇಕಾದ್ರೆ ಅವರಿಗೆ ಯಾವುದೋ ಒಂದು ಅವರ ಮಾಡಿದಂತಹ ಕರ್ಮದ ಒಂದು ವಶದಿಂದ ಅನಾರೋಗ್ಯ ಉಂಟಾಗಿ ಪ್ರಾಣಾಂತರ ಸಮಯ ಉಂಟಾಗಿದೆ ಪ್ರಾಣ ಹೋಗುವಂತಹ ಸ್ಥಿತಿ ಉಂಟಾಗಿದೆ ಅಂತಹ ಕಾಲದಲ್ಲಿ ಅನೇಕರು ಹೋಗ್ತಾರೆ ಬೇರೆ ಶಿಷ್ಯರಾದ ಯೋ ನೋಡಿ ಏನು ಹೋಗ್ತಾ ಇದ್ದಾರೆ ಏನು ಏನು ಮಾಡೋದು ಏನು ಮಾಡಲಿಕ್ಕಾಗೋದಿಲ್ಲ ಹಾಗೆ ಆ ಶಿಷ್ಯ ಇನ್ನೂ ಸನ್ಯಾಸವನ್ನು ಸ್ವೀಕರಿಸಲಿಲ್ಲ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ ತಡಿರಿ ತಡೀರಿ ಆದರೆ ಒಂದಾನೊಂದು ದಿವಸ ಬೆಳಿಗ್ಗೆ ಎಂಟೂವರೆ ಇರಬೇಕು ಈ ಶಿಷ್ಯ ಪ್ರಾಣತ್ಯಾಗ ಮಾಡಿಬಿಡ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಗೊತ್ತಿರುತ್ತೆ ಎಲ್ಲ ಅವರು ಹೇಳ್ತಾರೆ ನೋಡಿ ಹೋಗೇಬೇಕು ಏನು ಮಾಡ್ಲಿಕ್ಕಾಗುತ್ತೆ ಆದರೆ ಬ್ರಹ್ಮಚೈತನ್ಯ ಮಹಾರಾಜ ಹೇಳ್ತಾರೆ ಅವನು ಹೀಗೆ ಇಷ್ಟು ಸುಲಭವಾಗಿ ಸಾಯಿತಿಗೆ ಸಾಧ್ಯವಿಲ್ಲ ನಾನು ಸನ್ಯಾಸ ಕೊಡ್ತೀನಿ ಎಬ್ಸಿಯನ್ನು ಇಲ್ಲ ಶರೀರ ಬಿಟ್ಟಾಯಿತು ಬೆಳಿಗ್ಗೆ ಎಂಟುವರೆಗೆ ಬಿಡ್ತಾಯಿತು ನೀವೆಸಲಿಕ್ಕೆ ಇಲ್ಲ ನೀವು ಹೋಗಿ ನೋಡಿ ನೀವು ತಯಾರು ಮಾಡಿ ಸನ್ಯಾಸಕ್ಕೆ ತಯಾರು ಮಾಡಿ ನಾನು ಸಂಕಲ್ಪ ಮಾಡಿದ್ದೇನೆ ಸನ್ಯಾಸ ಕೊಡಬೇಕು ಅಂತ ಹೇಗೆ ಹೇಳೋದಿಲ್ಲ ಸರಿ ಆ ದೇಹಕ್ಕೆ ಸ್ನಾನ ಮಾಡಿಸಿ ಆಯಿತು ಗುಂಟನ್ನು ಮಾಡಿಸಿ ಆಯ್ತು ಸ್ನಾನ ಏನೂ ಮಾಡಿರುವುದಿಲ್ಲ ಆ ಬಟ್ಟೆಯನ್ನೆಲ್ಲ ಇದು ಮಾಡ್ತಾರೆ ಇನ್ನೇನು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ನೀರು ಹೋಗ್ತಾರೆ ತಲೆ ಮೇಲೆ ಆ ತಲೆ ಮೇಲೆ ನೀರು ಹೋಗಿದ್ದೆ ಇದ್ದಕ್ಕಿದ್ದ ಶರೀರದ ಓಂ ವಿಶ್ವಂ ವಿಷ್ಣಪ್ಪ ಅಖಂಡದಲ್ಲಿ ಮಧ್ಯಪ್ರದೇಶಕ್ಕೆ ಸೇರಿತ್ತು ಅವರು ಈ ಮಧ್ಯಪ್ರದೇಶದ ಕಾಡಿನಲ್ಲಿ ತಪಸ್ಸನ್ನು ಮಾಡಿ ನರ್ಮದೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನರ್ಮದೆ ಕನ್ನಿಯ ರೂಪದಲ್ಲಿ ಬಂದು ಅವರಿಗೆ ಅನುಗ್ರಹ ಮಾಡ್ ಎಷ್ಟೋ ಜನಕ್ಕೆ ಅನುಭವ ಆಗಿದೆ ಯಾರು ನರ್ಮದಾ ಪರಿಕ್ರಮವನ್ನು ಮಾಡ್ತಾರೋ ಅವರಿಗೆ ಒಂದಲ್ಲ ಒಂದು ರೀತಿಯಾದಂಥ ಅನುಭವ ಆಗ್ತದೆ ಆ ಪುಟ್ಟ ಹುಡುಗಿಯ ವೇಷದಲ್ಲಿ ನರ್ಮದೆ ಬಂದು ಸಾಧಕರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡ ವರ್ತದಲ್ಲಿ ಹೋಗ್ಬೇಕು ಅದೊಂದು ವೃತ್ತ ಇದೆ ನರ್ಮದೆಗೆ ಯಾವಾಗಲೂ ನರ್ಮದೇ ತನ್ನ ಬಲಭಾಗಕ್ಕೆ ಬರುವಂತೆ ಚಲಿಸ್ತಾ ಇದೆ ಮೂರು ವರ್ಷ ಮೂರು ತಿಂಗಳು ಅದು ಇನ್ ಇನ್ನೊಂದಿಷ್ಟು ದಿವಸ ಅಂತಿದೆ ಅಷ್ಟು ದಿವಸಗಳಲ್ಲಿ ಅಷ್ಟು ವರ್ಷದಲ್ಲಿ ಮುಗಿಸಬೇಕು ಅಮರಕಟ್ಟೆಗಳಿಂದ ಶುರು ಮಾಡಿ ಹೀಗೆ ಬಂದು ಮಧ್ಯಪ್ರದೇಶ ಗುಜರಾತನ್ನು ಹೊಕ್ಕೋ ನಂತರ ಅಲ್ಲಿಂದ ಎಲ್ಲಿ ಆಕೆ ಅರಬ್ಬಿ ಸಮುದ್ರವನ್ನು ಅತ್ಯಂತ ಕಡಿಮೆ ನದಿಗಳಲ್ಲಿ ನರವದೆ ಕೂಡ ಹೀಗೆ ಹರಿತಾಳೋ ನೇತ್ರಾವತಿ ಹೇಗೆ ಹರಿತಾಳೋ ಅದೇ ರೀತಿ ನರ್ಮದೆ ಕೂಡ ಹೀಗೆ ಹರಿತಾಳೆ ಹೀಗೆಲ್ಲ ಗಂಗೆಯನ್ನು ತರಾರದ ನರ್ಮದೆ ಹೀಗೆ ಹರಿತಾಳೆ ಅರಬ್ತಾಳೆ ಅಲ್ಲಿ ದಾಟಿ ಆಕೆಯನ್ನು ಪ್ರದಕ್ಷಿಣಾ ಮೂಲಕವಾಗಿ ಬಂದು ಪುನಃ ಅಮರಪಟ್ಟಣದಲ್ಲಿ ಬರಬೇಕು ಇದು ಶಾಸ್ತ್ರ ರೀತಿಯ ಪದ್ಧತಿ ಹೀಗೆ ಮಾಡಿದಂತ ಪ್ರತಿಯೊಬ್ಬ ಸ್ಥಾನಿಕರಿಗೂ ಒಂದೊಂದು ಒಂದು ಶಕ್ತಿ ಅದೇನಿದೆಯೋ ಶಕ್ತಿ ಅನುಭವ ಆಗಿದ್ದೇ ಇದೆ ಹಾಗೆ ಆ ಸ್ವಾಮಿಗಳು ಕೂಡ ಅವರು ಅವರು ಜೀವನ ಚರಿತ್ರೆಯಲ್ಲೂ ಕೂಡ ಅದಿದೆ ಅವರ ಜೀವನ ಚರಿತ್ರೆ ಅವರಿಗೆ ಆ ಒಂದು ಗೊಂಡಾರಣ್ಯದಲ್ಲಿ ಅಶ್ವತ್ಥಾಮನ ದರ್ಶನ ಕೂಡ ಆಗಿದ್ದುಂಟು ಅಶ್ವತ್ಥಾಮ ಅಶ್ವತ್ಥಾಮ ಚಿರಂಜೀವಿ ನಾವು ಕೇಳಿದ್ದೇವೆ ಆ ಒಂದು ಆಶ್ರಮ ಕೂರ್ವದ ಪೃಷ್ಠ ಯಾವುದಿದೆಯೋ ಆ ರೀತಿಯಲ್ಲಿದೆ ಸಾಮಾನ್ಯವಾಗಿ ತಂತ್ರಕ್ಕೆ ಅಥವಾ ದೇವಿಯ ಮಂದಿರಕ್ಕೆ ಹೇಳಿ ಮಾಡಿದಂತಹ ಜಾಗ ಪೂರ್ವ ಕೃಷ್ಣ ಜಾಗ ಅದರ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನದ ಹಲವಾರು ದೇವದೇವಿಯರ ವಿಗ್ರಹ ಇದೆ ಅದರಲ್ಲಿ ನಾನು ನೋಡಿದ್ದೇನು ವೈಶಿಷ್ಟ್ಯ ಅಂತ ಈ ಆಶ್ರಮಕ್ಕೆ ಅದಿರೋದೋ ಎಲ್ಲೋ ಕಡೆ ಮೂಲೆಯಲ್ಲಿ ಹಲವು ಕಡೆಯಿಂದ ದುಡ್ಡು ಹರಿದವನ್ನು ಬೀಳ್ತಾ ಇದೆ ಸಂಪತ್ತು ಹರಿದವನ್ನು ಬೀಳ್ತಾ ಇದೆ ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಅಖಂಡವಾಗಿ ದುರ್ಗಾಸಪ್ತಶತಿಯ ಪಾರಾಯಣ ಅಲ್ಲಿ ನಡೀತದೆ ಆ ಸ್ವಾಮಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಜನ ವೈದಿಕರನ್ನು ನೇಮಿಸಿ ಆ ವೈದಿಕರು ಒಬ್ಬರಾದರೂ ಇನ್ನೊಬ್ರು ದುರ್ಗಾಸಪ್ತಶತಿಯನ್ನು ಸಾಂಗವಾಗಿ ಅಂಗ ಸಮೇತವಾಗಿ ಅದಕ್ಕೆ ಷಡಂಗ ಇದೆ ದುರ್ಗಾಸಪ್ತಶತಿಗೆ ಆರು ಅಂಗಗಳಿವೆ ಅರ್ಗಲ ಕೀಲಕ ಇತ್ಯಾದಿಗಳು ಮತ್ತೆ ಪುನಃ ರಹಸ್ಯತ್ರಯಗಳು ಇದು ಸೇರಿಸಿ ಆರು ಅಂಗಗಳು ವಿಧಿವಂತಾಗಿ ಅದನ್ನು ಅವರು ಮಾಡ್ತಾರೆ ಒಬ್ಬರು ಪಾರಾಯಣ ಆಗಿ ಮುಗಿಯುತ್ತ ಇನ್ನೊಬ್ಬರು ವೈದಿಕರು ತಯಾರಿರ್ತಾರೆ ಅವರು ಮಾಡಿ ಮುಗಿಸಿದಷ್ಟ್ರೆ ಇನ್ನೊಬ್ಬರು ವೈದಿಕರು ತಯಾರಿರ್ತಾರೆ ಹಾಗೆ ಥ್ರೂ ಔಟ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನಡೀತಾ ಇದ್ದೀವಿ ಹೀಗೆ ನಡೆಯೋದ್ರಿಂದ ಅದು ಏನಾಗಿದೆ ಅಂದರೆ ಸುಮ್ಮನೆ ಅದು ಒಂಥರ ಅದೊಂದು ಆ ಸ್ಪಿರಿಚುವಲ್ ವೈಬ್ರೇಷನ್ ಅಂತ ಹೇಳ್ತಾ ಇಲ್ಲ ಆ ಶಕ್ತಿಯಲ್ಲಿ ಕ್ರೋಢೀಕರಿಸ್ಕೊಂಡಿದೆ ಏನೋ ಒಂದು ಘನ ಘನವಾದ ರೀತಿಯಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತೀವಲ್ಲ ಟ್ಯಾಂಜಿಬಲ್ ಪವರ್ ಅಂತ ಹೇಳ್ತಾರೆ ಮುಟ್ಟಬಹುದು ಅನ್ನೋ ರೀತಿಯಲ್ಲಿ ಆ ಹಾಗೆ ಆ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಎಲ್ಲ ಯಾಕೆ ಅದು ಹೇಳಿ ಅಖಂಡ ಅಖಂಡ ನೈರಂತರ್ಯ ಅದಕ್ಕೆ ಎಂತಹ ಶಕ್ತಿ ಇದೆ ಅಂತ ಅದಕ್ಕೆ ಹೇಳುವ ಪ್ರತಿಯೊಂದು ವ್ರತದಲ್ಲೂ ಕೂಡ ನೋಡಿ ಈ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅಖಂಡ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಖಂಡ ಅಖಂಡ ಅಂತ ಆಮೇಲೆ ಅಖಂಡ ಇನ್ನೊಂದು ಆ ವ್ರತ ಅಖಂಡವಾದಂತಹ ಇನ್ನೊಂದು ವ್ರತ ಅದಕ್ಕೋಸ್ಕರ ಕೂಡ ನಾವು ಪೂಜೆಯ ಸಂಕಲ್ಪದಲ್ಲೇ ಆಗಲಿ ಪೂಜೆಯ ಅಂತ್ಯದಲ್ಲೇ ಆಗಲಿ ದೇವರಿಗೆ ನಾವು ಈ ಉದಕವನ್ನು ತೆಗೆದುಕೊಂಡು ಸಂಕಲ್ಪ ಮಾಡುವಾಗ ಅಥವಾ ತರ್ಪಣ ಬಿಡುವಾಗ ಹೇಳ್ತೇವೆ ಅಚ್ಛಿದ್ರ ವಸ್ತು ಅಂತ ಅಚ್ಛಿದ್ರ ಅನ್ನುವಂಥ ಶಬ್ದವನ್ನು ಉಪಯೋಗಿಸುತ್ತೇವೆ ಅಚ್ಛಿದ್ರ ಅಂತ ಹೇಳಿದ್ರೆ ಛಿದ್ರವ ಅಂದೇ ಅಂತ ಮಧ್ಯದಲ್ಲಿ ನಾನು ಮಾಡ್ತಕ್ಕಂತಹ ಪೂಜೆ ನಾನು ಮಾಡ್ತಕ್ಕಂತಹ ವ್ರತ ಛಿದ್ರವಾಗದೇ ಇದೆ ಛಿದ್ರವಾದ್ರೆ ಶಕ್ತಿ ಕಳ್ಕೊಳ್ತು ನಿಯಮ ಹಾಗೆ ನೀವು ಯಾವುದೇ ಕ್ರಮವನ್ನು ನೋಡಿ ಸಪ್ತ ಸಪ್ತಶತಿ ನಮ್ಮ ಗೀತಾ ಗೊರಕುಗಳು ಪ್ರಶ್ನ ಆ ಸಪ್ತಶತಿ ವಿಧಾಂತದಲ್ಲಿ ಇದೆ ಒಮ್ಮೆ ನಿಮ್ಗೆ ಏನಾದರೂ ಒಂದು ಅಡೆತಡೆ ಬಂತು ನೀವು ಏನೋ ಪಾರಾಯಣ ಮಾಡ್ತಾ ಇದ್ದೀರ ಯಾರೋ ಬಂದು ಭಾಗ ಕಟ್ಟಿದ್ರು ಅದು ಅರ್ಜೆಂಟ್ ಕೆಲಸ ತೆಗ್ದೇ ಬೇಕು ತೆಗೆದ್ರಿ ಪುನಃ ವಾಪಸ್ಸು ಬಂದ್ರಿ ಅಲ್ಲಿ ಅಲ್ಲಿ ಮುಂದುವರೆಸೋಗಿಲ್ಲ ಮೊದಲಿಂದ ಶುರು ಮಾಡ ಹದಿಮೂರು ಅಧ್ಯಾಯಗಳಲ್ಲಿ ಸಪ್ತಶತಿಯ ಹದಿಮೂರು ಅಧ್ಯಾಯಗಳಲ್ಲಿ ನೀವು ಹನ್ನೊಂದು ಹನ್ನೆರಡು ಅಧ್ಯಾಯ ಮಾಡಿರ್ಬೋದು ಮಾಡಿ ಬಾಗದ ತೆಗ್ರಿ ಇನ್ನೊಂದ್ಸಲ ಪುನಃ ಸಂಕಲ್ಪನೆಯನ್ನು ಶುರು ಮಾಡೆ ಅದು ಆ ಅಖಂಡತೆಗೆ ಒಂದು ಶಕ್ತಿ ಈ ಅಖಂಡವಾಗಿ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಅದ್ಭುತ ಶಕ್ತಿ ಹುಟ್ಟುತ್ತೆ ಒಳಗಡೆ ಹುಟ್ಟುತ್ತೆ ಅದು ಆ ಮಾರ್ಗನಿಗೆ ಹುಟ್ಟಿದೆ ಯಾರು ಚಿಕ್ಕಂದು ನಿಂತು ಯಾವುದಾದ್ರೂ ಒಂದು ಸ್ತೋತ್ರವನ್ನಾಗಲಿ ಯಾವುದಾದ್ರೂ ಒಂದು ಪಾರಾಯಣವನ್ನೇ ಆಗಲಿ ಎಡೆಬೇರೆ ಇಲ್ಲಿಯ ತನಕ ಎಡೆಬೇರೆ ಮಾಡುತ್ತಾ ಬಂದಿದ್ದಲ್ಲಿ ಅದು ಅವನೇ ಎದ ಮುಟ್ಟಿ ನೋಡಿಕೊಂಡು ಹೇಳ್ಬೋದು ಅದರಲ್ಲಿ ಎಂತಹ ಶಕ್ತಿ ಇದೆ ಅಂತ ಅವನನ್ನು ಅದು ಸಕಲ ರೀತಿಯಿಂದ ಕಾಪಾಡ್ತಾ ಬಂದಿರ್ತವೆ ಅಲ್ಲಲ್ಲಿ ಅವನಿಗೆ ಅದು ಸಹಾಯ ಮಾಡ್ತಾ ಬಂದಿರ್ತವೆ ಕೆಲಸದಲ್ಲಿ ಅವನಿಗೆ ಅನಿಸ್ಬೋದು ಏನಪ್ಪ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಲ್ಲ ಅಂತ ಆದರೆ ಅವನು ಗೊತ್ತಿಲ್ಲ ಅದು ಮಾಡದೆ ಹೋಗಿದ್ದಿದ್ರೆ ಅವನು ನಷ್ಟವೇ ಆಗ್ತಿದ್ದಾನೆ ಅದನ್ನು ತಡಿತಾಯ ದುರುತದಿಂದ ಅದು ತಡಿತಾ ಇದೆ ಆ ಇಫೆಕ್ಟನ್ನು ಕಡಿಮೆ ಮಾಡ್ತಾ ಇದೆ ಕಷ್ಟದ ಅಥವಾ ದುರಿತದ ಏನೊಂದು ಪರಿಣಾಮ ಇದು ದುಷ್ಪರಿಣಾಮ ಅದನ್ನು ತಡಿತಾ ಇದೆ ಅದನ್ನೇ ಶಾರದಾ ಮಾತ್ರ ಕರೆಯಿತು ಭಗವಂತನ ನಾಮದ ಸ್ಮರಣೆಯಿಂದ ಪ್ರಾಣಿಕ ನಮಗೆ ಆ ಕರ್ಮದ ವಿಭಾಗದಿಂದ ಅಂತಹ ಸಂದರ್ಭ ಒದಿಯಲಾಗಿಯೂ ಕೂಡ ಅವನಿಗೆ ಏನೋ ಸೂಜಿಯಿಂದ ಚುಚ್ಚಿದಂತ ಏನೋ ಗಾಯಾಳು ಅಯ್ಯೂ ಹೀಗಾಗಿ ಇದಕ್ಕೆ ವ್ಯಧೆ ಕೊಡಬೇಕು ಪ್ರಾಣ ಹೊರಗುತ್ತಿತ್ತಲ್ಲ ಅದನ್ನು ರಕ್ಷಿಸಿದೆ ಭಗವಂತನ ನಾವು ರಕ್ಷಿಸಿದೆ ಇದು ಅದರ ಶಕ್ತಿ ಆ ಶಕ್ತಿಯ ಇದನ್ನು ನಾವು ನಮಗೆ ಅನುಭವ ಆಗ್ತದೆ ಅಲ್ಲದಲ್ಲೇ ಅನುಭವ ಯಾರು ಅಖಂಡವಾಗಿ ದಿನನಿತ್ಯವು ತಪ್ಪದೆ ಮಾಡಿಕೊಂಡು ಬಂದಿದ್ದಾರೆಯೋ ಅವ್ರು ಹೌದು ಅಂತ ಹೇಳಬಹುದು ಕ್ಷಣಾಳಿತವಾಗಿ ಹೇಳಬೇಕು ಸಾಧ್ಯ ಇದು ಈ ಜಪದ ಒಂದು ಬಗ್ಗೆ ಹೇಳಬೇಕು ಅಖಂಡ ಸತತವಾಗಿ ಮಾಡಬೇಕು ಅಂತ ಇನ್ನು ಜಪಕ್ಕೂ ಮೊದಲು ನಾಲ್ಕು ಮಂತ್ರಕ್ಕೂ ಏನು ವ್ಯತ್ಯಾಸ ನಿಜವಾಗಿಯೂ ನಾನು ಅಂದ್ಕೊಂಡೆ ಮಂತ್ರಶಾಸ್ತ್ರಕ್ಕೆ ನಾನು ಪ್ರವೇಶ ಮಾಡಬಾರ್ದು ಅಂತ ಕಾಂಡ ಇಷ್ಟೇ ಒಂದನೆಯದಾಗಿ ಮಂತ್ರಶಾಸ್ತ್ರವನ್ನು ಗುರುಮುಖೇನ ಕಲಿಯದೆ ಗುರುಮುಖೇನ ಹೇಳಿಸಿಕೊಳ್ಳದೆ ಮಂತ್ರಶಾಸ್ತ್ರಕ್ಕೆ ಪ್ರವೇಶವನ್ನು ಪಡಿಬಾರದು ಒಂದು ಎರಡನೆಯದಾಗಿ ಸಮುದ್ರದಲ್ಲಿ ಇರ್ತಕ್ಕಂತಹ ಹನಿ ಅದನ್ನು ಬೇಗವನ್ನು ನಾವು ಎಣಿಸಬಹುದು ಏನು ಎಣಿಸಬಹುದು ಆದರೆ ಮಂತ್ರಶಾಸ್ತ್ರ ವಿಸ್ತಾರ ಏ ನಿತ್ತ ಹೇಳಲಿಕ್ಕೆ ಸಾಧ್ಯವೇ ಇದೆ ಅದು ಯಾವಾಗ ಮಹಾನ್ ಮಂತ್ರಶಾಸ್ತ್ರಕ್ಕೆ ಮನುಷ್ಯ ಇಳಿತಾನೆಯೋ ಅದರ ಅಗಾಧತೆಯನ್ನು ನೋಡ್ತಾನೆಯೋ ಅದನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾನೆಯೋ ಗುರುಮುಖಿಯ ಉಪದೇಶನ ಪಡಿತಾನೆಯೋ ಆಗಲೇ ಅದರ ನಿಜವಾದ ಒಂದು ಕಿಂಚಿತ್ ಒಂದು ದರ್ಶನ ಉಂಟಾಗುತ್ತೆ ಅದೇನಂತ ಹೇಳ್ತಾರೆ ಟಿಪ್ ಆಫ್ ಅ ಐಸ್ಬರ್ಗ್ ಅಂತ ಐಸ್ಬರ್ಗ್ ಆ ಹಿಮಖಂಡ ಹಿಮ ಪರ್ವತ ನೀರೊಳಗೆ ನೋಡ್ಕೊಂಡಿದ್ದೀನಿ ಗೊತ್ತಿಲ್ಲ ನಮಗೆ ಅದು ಎಷ್ಟು ದೊಡ್ಡದಾಗಿದ್ದೀರೋ ಏನು ಅಂತ ಆದರೆ ಎಲ್ಲೋ ಚೂರು ಮಾತ್ರ ಕಾಣಿಸ್ತಾ ಇದೆ ನೀವು ತಿಳ್ಕೊಂಡ್ರೆ ಇಷ್ಟೇ ಇದೆಯಲ್ಲ ನೀವು ಮೋಸ ಹೋಗಿ ಹಾಗೆ ಈ ಮಂತ್ರಶಾಸ್ತ್ರದಲ್ಲೂ ಕೂಡ ಅಪಾರವಾದಂತಹ ಜ್ಞಾನ ಉಂಟು ಇದಕ್ಕಿರುವಂತಹ ಶಕ್ತಿ ಆ ಪರಮಾತ್ಮ ಶಕ್ತಿ ಅಷ್ಟೇ ಮಂತ್ರ ಈಸ್ ಈಕ್ವಲ್ ಟು ಅದನ್ನೇನೂ ಫಾರ್ಮ್ಯುಲಾ ಹಾಕುವುದಾದರೆ ಮಂತ್ರ ಈಸ್ ಈಕ್ವಲ್ ಟು ಪರಮಾತ್ಮ ಅಂತ ಹೇಳಿ ಅಷ್ಟು ಶಕ್ತಿ ಉಂಟು ಮಂತ್ರಕ್ಕೆ ಆದರೆ ಎಲ್ಲೋ ಕಿಂಚಿತ್ತು ನಾನು ನಿಮ್ಮ ಮುಂದೆ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾಮ ಅನ್ನೋದು ಭಗವಂತನ ಹೆಸರು ಅಂತ ಹೇಳಿ ಈ ನಾಮ ಈ ಭಗವಂತ ಅನ್ನೋನಿಗೆ ಮೂರು ರೀತಿಯ ದೇಹ ಇದೆ ಈ ಹೊರಗಡೆ ನಾವು ನೋಡ್ತಾ ಇದ್ದೀವ್ಯೋ ದೇವಸ್ಥಾನಿ ದೇವಸ್ಥಾನಾದಿಗಳಲ್ಲಿ ಅಥವಾ ಮನೆಗಳಲ್ಲಿ ಇಟ್ಟುವಂತಹ ಭಗವಂತನ ಹೆಸರು ಮತ್ತು ವಿಗ್ರಹ ಅದರ ಮೂರ್ತಿ ಏನಿದೆಯೋ ಅದು ಅತ್ಯಂತ ಸ್ಥೂಲವಾದಂತಹ ರೂಪ ವಿಗ್ರಹ ರೂಪ ಯಾವುದು ನಾಮ ಮತ್ತು ರೂಪ ಭಗವಂತನ ನಾಮ ಅಂತಕ್ಕಂಥದ್ದು ಅತ್ಯಂತ ಸ್ಥೂಲವಾದಂತಹ ರೂಪ ನಾಮ ಅಂತ ಹೇಳೋಣ ಕೃಷ್ಣ ಆಗಿರ್ಬೋದು ವಾಸುದೇವ ಆಗಿರ್ಬೋದು ನಾರಾಯಣ ಆಗಿರ್ಬೋದು ಶಿವ ಆಗಿರ್ಬೋದು ದುರ್ಗಾ ಆಗಿರ್ಬೋದು ಯಾವುದೇ ಆಗಿರೋದು ಅತ್ಯಂತ ಸ್ಥೂಲ ಗ್ರಾಸ್ ನಮ್ಮ ಕಣ್ಣಿಗೆ ನಮ್ಮ ಎಲ್ಲ ಅಂಗಗಳಿಗೂ ಕಾಣಿಸ್ತಕ್ಕಂತಹ ಒಂದು ಅಂಶ ಸ್ವಲ್ಪ ಇನ್ನೂ ಸೂಕ್ಷ್ಮಕ್ಕೆ ಹೋಗಬಹುದು ಈ ದೇವತೆ ಅಥವಾ ಈ ಭಗವಂತನ ಇನ್ನೊಂದು ಸೂಕ್ಷ್ಮವಾದಂತಹ ಏನು ದೇಹ ಅಂತ ಹೇಳಿದ್ರೆ ಯಂತ್ರ ಯಂತ್ರ ಯಂತ್ರವಾದಂತಹ ಭಗವಂತನ ದೇಹ ಏನಿದೆಯೋ ಅದು ಇನ್ನೂ ಸೂಕ್ಷ್ಮ ಸುದರ್ಶನ ಯಂತ್ರ ಆಗಿರ್ಬೋದು ಅಥವಾ ಲಕ್ಷ್ಮೀ ಯಂತ್ರ ಆಗಿರ್ಬೋದು ಕಾಲಿ ಯಂತ್ರ ಆಗಿರ್ಬೋದು ಅಥವಾ ಅತ್ಯಂತ ಪರಮುದ್ಧವಾದಂತಹ ಕ್ಷಿಪ್ರವಾದಂತಹ ಸಿದ್ಧಿಯನ್ನು ತರ್ತಕ್ಕಂತಹ ಶ್ರೀ ಆಗಿರ್ಬೋದು ಶ್ರೀಯಂತ್ರ ಆಗಿರ್ಬೋದು ವಿದ್ಯೆ ಶ್ರೀವಿದ್ಯಾಯಿ ಮೇಲು ಮೇಲುಪೃಷ್ಟ ರೀತಿಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಇದು ಅದು ಆಯಾ ಶಾಸ್ತ್ರವನ್ನ ಬಂದವರು ಮಾತ್ರ ಅದನ್ನು ಮೇರುಪೃಷ್ಟ ಆಕೃತಿಯಲ್ಲಿರತಕ್ಕಂತಹ ಶ್ರೀಯಂತ್ರ ಅಥವಾ ತಾಮ್ರದ ಇದರಲ್ಲಿ ಬರತಕ್ಕಂತಹ ಶ್ರೀಯಂತ್ರ ಅಥವಾ ತಾಳೆ ಹತ್ರದಲ್ಲಿ ಬರತಕ್ಕಂತಹ ಶ್ರೀಯಂತ್ರ ಅಥವಾ ವಿವಿಧ ಲೋಕದಲ್ಲಿ ಮಾಡಿಂತಹ ಶ್ರೀಯಂತ್ರ ಪುನಃ ಈ ಯಂತ್ರಗಳು ಕೂಡ ವಿನಿಯೋಗವನ್ನು ಅನುಸರಿಸಿಕೊಂಡಿದೆ ಪುನಃ ಇನ್ನೊಂದು ಪದಕ್ಕೆ ಬಂದೆ ನಾನು ವಿನಿಯೋಗ ಅಂತ ಈ ವಿನಿಯೋಗ ಅಂದ್ರೆ ಯಂತ್ರ ಸಾಮಾನ್ಯ ಜ್ಞಾನ ನಾವು ಮಂತ್ರದ ಮಂತ್ರವನ್ನು ಪಠಿಸುವಾಗ ನಾವು ಹೇಳ್ತೇವೆ ವಿನಿಯೋಗುತ್ತೇವೆ ಅಂತ ಮನುಷ್ಯನಿಗೆ ನಾಲ್ಕು ಪುರುಷಾರ್ಥಗಳಿದೆ ಅಂತ ಹೇಳಿ ಈ ತರಗತಿಯ ಅತ್ಯಂತ ಪ್ರಥಮ ತರಗತಿ ಅಂತ ಹೇಳ್ತೇವೆ ನಾನು ಏನದು ಧರ್ಮ ಅರ್ಥ ಕಾಲ ಇದು ನಮಗೆ ಬೇಕು ಒಬ್ಬೊಬ್ಬರಿಗೂ ಅವನೊಂದು ಬೇಕು ಯಾರು ಏನು ಆ ಬೇಕು ಅಂತ ಅವನು ಏನಿದ್ದ ಅದನ್ನು ಸಿದ್ಧಿಸಿಕೊಳ್ಳಿಕ್ಕೆ ಈ ಮಂತ್ರವನ್ನು ಅವನು ಪ್ರಯೋಗಿಸ್ತಾನ ಈ ಮಂತ್ರವನ್ನು ಪ್ರಯೋಗಿಸ್ತಾನೋ ಅದಕ್ಕೆ ಅದು ವಿನಿಯೋಗ ಪುತ್ರ ಬೇಕು ಮಕ್ಕಳು ಬೇಕು ಅನ್ನುವಂಥ ಒಂದು ಆಸೆಯಿಂದ ಈ ಮಂತ್ರವನ್ನು ಪ್ರಯೋಗಿಸಿದ್ರೆ ಪುತ್ರಾದಿ ವಿನಿಯೋಗ ವಿತ್ತ ಅಂಥೇಳಿ ಒಂದು ಮಂತ್ರವನ್ನು ಅವನು ಪ್ರಯೋಗಿಸಿದ್ರೆ ವಿತ್ತವೇ ವಿನಿಯೋಗ ಅಥವಾ ಬೇರೆ ಇತ್ಯಾದಿ ಕಾಮಗಳು ಅವನು ಏನೇನಿದೆಯೋ ಅದನ್ನು ತೀರಿಸಿಕೊಳ್ಳಬೇಕು ಅಂಥೇಳಿ ಅವನು ಈ ಮಂತ್ರವನ್ನು ಪ್ರಯೋಗ ಮಾಡಿದರೆ ಕಾಮವೇ ಅದಕ್ಕೆ ವಿನಿಯೋಗ ಧರ್ಮವೇ ಅದನ್ನು ಧಾರ್ಮಿಕನಾಗಬೇಕು ನನಗೆ ಮೂರು ಲೋಕದಲ್ಲಿ ಹೆಸರು ಬರಬೇಕು ಎಂಬಂತ ಈ ಇಚ್ಛೆಯನ್ನು ಇಟ್ಕೊಂಡು ಆ ಮಂತ್ರವನ್ನು ವಿನಿಯೋಗ ಮಾಡಿದ್ರೆ ಧರ್ಮವೇ ವಿನಿಯೋಗ ಈ ಮೂರೂ ಬೇಡ ಈ ಮೂರಲ್ಲೂ ಸ್ವಾರಸ್ಯವಿಲ್ಲ ನನಗೆ ಮೋಕ್ಷ ಒಂದೇ ಬೇಕು ಅಂತ ಹೇಳಿದ್ರೆ ಮೋಕ್ಷವೇ ವಿನಿಯೋಗ ಇದು ವಿನಿಯೋಗ ಈ ವಿನಿಯೋಗವನ್ನು ನಾನು ಮಂತ್ರಕ್ಕೂ ಮಂತ್ರ ದೇವತೆಯಾರು ಮಂತ್ರದ ಋಷಿಯಾರು ಮಂತ್ರದ ಮಂತ್ರದ ಋಷಿ ಅಂದರೆ ಈ ಮಂತ್ರವನ್ನು ಮೊಟ್ಟಬದ ಬಾಡಿಗೆ ಯಾರು ತನ್ನ ಹೃದಯದಲ್ಲಿ ಕಂಡವನೋ ಅವನೇ ಋಷಿ ಸಾಮಾನ್ಯವಾಗಿ ನಮ್ಗೆ ನೀವು ನೋಡ್ಬೋದು ವೇದದಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಒಬ್ಬ ಋಷಿ ಅಂತ ನಾವು ಗಾಯತ್ರಿಗೆ ವಿಶ್ವಾಮಿತ್ರನೇ ಋಷಿ ಹಾಗೆ ಮಧುಚ್ಛಂದ ಋಷಿ ಯಾವುದೇ ಋಷಿ ಗೊತ್ತಿಲ್ವೋ ಸಾಮಾನ್ಯವಾಗಿ ನಾವು ಸಂಪ್ರದಾಯದ ರೀತಿಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾರಾಯಣನೇ ಋಷಿ ರುದ್ರನೇ ಋಷಿ ಆ ಯಾವುದು ಮಂತ್ರದ ದೇವತೆ ಇರ್ತಾನೋ ಅವನ್ನೇ ಋಷಿ ಜಾಗದಲ್ಲಿ ನಾವು ಹಾಕ್ತೇವೆ ಅದೇ ಋಷಿ ಆಮೇಲೆ ಛಂದಸ್ಸು ಅಂತ ಇರ್ತಾರೆ ಪ್ರತಿಯೊಂದು ಮಂತ್ರಕ್ಕೂ ಛಂದಸ್ಸು ಅಂತ ಏನಿದು ಛಂದಸ್ಸು ಗಾಯತ್ರಿ ಅನುಷ್ಠುಪ್ ತ್ರಿಷ್ಟುಪ್ ಜಗತಿ ಬೃಹದಿ ಇತ್ಯಾದಿ ಛಂದಸ್ಸು ಈ ಛಂದಸ್ ಅಂದರೆ ಏನು ಅಂತ ಹೇಳಿದ್ರೆ ಇದಕ್ಕೊಂದು ಹಿಂದೆ ಯಾಸಕರು ತಮ್ಮ ನಿರುಕ್ತದಲ್ಲಿ ಒಂದು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ದೇವತೆಗಳು ರಾಕ್ಷಸರ ಹೊಡೆತದಿಂದ ಅವರು ಪದೇ ಪದೇ ಬಂದು ದೇವತೆಗಳನ್ನ ಅವರು ತೊಂದರೆ ಕೊಡ್ತಾ ಇದ್ದಾರೆ ಆಗ ದೇವತೆಗಳು ಛಂದಸ್ಸಿಗೆ ಮೊರೆಯನ್ನು ಹುಕ್ಕಿದರು ಹೇ ಛಂದೋ ದೇವಿ ದಯವಿಟ್ಟು ನಮ್ಮನ್ನು ರಕ್ಷಿಸು ಯಾವಾಗ ಛಂದೋದೈವಿ ಬಂದು ದೇವತೆಗಳನ್ನು ಮುಚ್ಚಿಕೊಂಡು ಹೀಗೆ ಕವರ ಹಾಗೆ ಆಕೆ ಬಂದು ಅವರಿಗೆ ಆ ದೇವತೆಗಳಿಗೆ ಈಕೆಯೇ ಬಂದು ಕವಚವಾದ ಹಾಗೆ ಬಂದಾಗ ದೇ ರಾಕ್ಷಸರು ದೇವತೆಗಳನ್ನು ಏನೂ ಮಾಡಲಿಕ್ಕೆ ಆಗಬೇಕು ಇದ್ರ ಹಿಂದಿನ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಛಂದಸ್ ಅನ್ನುವಂಥ ಶಬ್ದ ಹುಟ್ಟಿತ್ತು ಛಾದನಾಥ ಛಂದ ಮುಚ್ಚುವುದರಿಂದ ಅದು ಛಂದಸ್ ಅಂತ ಅನಿಸ್ಕೊಳ್ತದೆ ಯಾವ ರೀತಿ ಒಂದು ಮರಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಯಾರೋ ಎಲೆ ಎಲೆಯೇ ಮರಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕ ಹಾಗೆ ಆ ಎಲೆಗೆ ಸಂಸ್ಕೃತದಲ್ಲಿ ಹೆಸರೇನು ಗೊತ್ತಾ ಛಂದಸ್ ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ ಈ ಒಂದು ನಮ್ಮ ಭಾಷೆ ಸ್ವರಭಾರತಿ ಸಂಸ್ಕೃತ ಗೀರ್ವಾಣಿ ಹಾಗೆ ಇನ್ನೊಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ ದೇವತೆಗಳು ಈ ಮಂತ್ರದಿಂದ ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ವೇಶಾಮೇವ ದೇವಾನ ಮಂತ್ರ ಮಾಧ್ಯಮ ಒಂದಾನೊಂದು ತಂತ್ರದಲ್ಲಿ ಈ ರೀತಿ ಹೇಳಿ ಸರ್ವೇಶಾಮೇವ ದೇವಾನ ಪ್ರತಿಯೊಂದು ದೇವತೆಗಳಿಗೂ ಶರೀರ ಯಾವುದು ಅಂತ ಹೇಳಿದ್ರೆ ಮಂತ್ರವೀಕ್ಷೆ ಶರೀರ ಇಲ್ಲ ದೇವತೆಗಳಿಗೆ ಬೇರೆ ಶರೀರ ಇಲ್ಲ ಅದನ್ನೇ ನಾನು ಹೇಳೋಣ ಅಂತ ಬಂದೆ ಅತ್ಯಂತ ಸೂಕ್ಷ್ಮವಾದಂತಹ ದೇವತೆಗಳ ಶರೀರವೇ ಈ ಮಂತ್ರ ಅತ್ಯಂತ ಸ್ಥೂಲವಾದ ಶರೀರ ಯಾವುದು ಈ ವಿಗ್ರಹ ನಾಮ ರೂಪ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾದಂತಹ ಶರೀರ ಯಾವುದು ಯಂತ್ರಗಳು ಇನ್ನೂ ಅತ್ಯಂತ ಸೂಕ್ಷ್ಮವಾದಂತಹ ಅತಿಸೂಕ್ಷ್ಮವಾದಂತಹ ಶರೀರ ಯಾವುದು ಅಂದ್ರೆ ಈ ಮಂತ್ರ ಯಾರ ಈ ಮಂತ್ರ ಸಿದ್ಧಿಯಾಗಿಯೋ ಅವರಿಗೆ ದೇವತೆ ಸಿದ್ಧಿಯಾಗಿದೆ ಅಂತ ಇದೇ ನಾಮಕ್ಕೂ ಮಂತ್ರಕ್ಕೂ ಇರತಕ್ಕಂಥ ವ್ಯತ್ಯಾಸ ನಾಮವನ್ನು ನಾವು ಎಷ್ಟೇ ಜಪ ಮಾಡಬಹುದು ಆದರೆ ಎಲ್ಲಿಯ ತನಕ ನಮಗೆ ಈ ಮಂತ್ರ ಸಿದ್ಧಿಸುವೋ ಅಲ್ಲಿಯ ತನಕ ನಮಗೆ ಆ ದೇವತೆ ಕಡಿಮೆ ಕಾಣಿಸೋ ಆ ದೇವತೆ ಅನುಗ್ರಹ ಆಗುವುದಿಲ್ಲ ನಾಮವನ್ನು ನಾವು ಉಪದೇಶವಿಲ್ಲದೇ ಜಪಿಸಬಹುದು ಗುರುವಿನ ಉಪದೇಶವಿಲ್ಲದೆ ಜಪಿಸುವುದು ಆದರೆ ಮಂತ್ರ ಅಂತ ಅನಿಸ್ಕೊಂಡು ಅದನ್ನು ಜಪಿಸಬೇಕಾದ್ರೆ ಗುರುವಿನ ಉಪದೇಶ ಬೇಕು ಅದಕ್ಕೆ ಗುರುವಿನ ಗುಲಾಮ ಈ ಮೀಮಾಂಶಗಳ ಮತವು ಕೂಡ ಹಾಗೆ ಅವರು ಅಗ್ನಿ ಸೋಮ ಆದಿತ್ಯಾದಿಗಳಿಗೆ ಶರೀರವನ್ನು ನಂಬೂದ ಅವರು ಹೇಳ್ತಾರೆ ಅಗ್ನಿ ಅಂದರೆ ಏನು ಅಗ್ನಿಗೆ ಶರೀರ ಏನು ಅಂದ್ರೆ ಅ ನಂತರ ಗ ನಂತರ ನ ನಂತರ ಇ ನಂತರ ವಿಸರ್ಗ ಏನಿದೆಯೋ ಅದೇ ಹೇಳ್ತಾರೆ ಎಲ್ಲಿ ತೋರಿಸಿದಿವಾ ಅವ್ರು ಹೇಳ್ತಾರೆ ತೋರಿಸ್ತಾ ಇದೀವಲ್ಲ ಇಲ್ಲೇ ಇದೆಯಲ್ಲ ಎದುರುಗಳಿಗೆ ಏನದು ಈ ನಂತರ ಅನುಸ್ವಾರದ ನಂತರ ನಂತರ ನಿಸರ್ಗ ಇದಕ್ಕೂ ಕೂಡ ಮತ್ತು ತಂತ್ರಕ್ಕೂ ಕೂಡ ಕನೆಕ್ಷನ್ ಇದೆ ಶಬ್ದ ಶಬ್ದ ಮತ್ತೆ ವರ್ಣವನ್ನು ಹೊಂದಿದೆ ಶಬ್ದವೇ ಎಲ್ಲಕ್ಕೂ ಶಬ್ದ ಹೊಂದಿತ್ತು ನಂತರ ಅದು ಯಾವಾಗ ವ್ಯಕ್ತವನ್ನು ಪಡಿತದೆಯೋ ಆವಾಗುತ್ತದೆ ಪರ ಆ ಪರ ಸ್ಥಿತಿಯಲ್ಲಿ ಕುಂಡಲಿನಿ ಸ್ಥಿತಿಯಲ್ಲಿ ಆ ವರ್ಣಗಳು ಕಾಕಾಗ ಗಾದ ವ್ಯಂಜನಗಳು ಎಲ್ಲವೂ ಅದರಿಂದ ಹೋಗುತ್ತೆ ಅದಕ್ಕೋಸ್ಕರ ನಾವು ವರ್ಣಗಳನ್ನು ನ್ಯಾಸ ಮಾಡುವುದು ಅದಕ್ಕೆ ಪೂಜೆಯಲ್ಲಿ ವರ್ಣವನ್ನು ಯಾಕೆ ನ್ಯಾಸ ಮಾಡ್ತೇವೆ ಯಾಕೆ ನ್ಯಾಸ ಮಾಡ್ತೇವೆ ಅಂತ ಹೇಳಿದ್ರೆ ಈ ಶರೀರದಲ್ಲಿ ಈ ವರ್ಣ ಹೊರತು ಬೇರೆ ಇನ್ನೇನು ಇಲ್ಲವೇ ಇಲ್ಲ ನಮ್ಮ ಸೂಕ್ಷ್ಮವಾದ ಶರೀರವು ವರ್ಣಾತ್ಮಕವಾದ ಶರೀರ ಇದನ್ನ ಅನೇಕರು ಯಾರು ಅವರಿಗೆ ಈ ಈ ಮಾರ್ಗದಲ್ಲಿ ಕ್ರಮಿಸ್ತಾ ಷಟ್ಚಕ್ರ ಮಾರ್ಗವನ್ನು ಭೇದಿಸ್ತಾ ಭೇದಿಸ್ತಾ ಅವ್ರು ಹೋಗ್ತಾರೆಯೋ ಅವರ ಅನುಭವದಲ್ಲಿ ಇದು ಸಿದ್ಧ ಪ್ರತಿಯೊಂದು ಕೂಡ ಈ ಮೂಲಾಧಾರದಲ್ಲಿ ನಾಲ್ಕು ಏನು ಇದೆಯೋ ಅದಕ್ಕೆ ಒಂದೊಂದು ಇದೆ ದೇವತೆ ಇದ್ದಾನೆ ಆ ಒಂದೊಂದು ದೇವತೆಗೆ ಒಂದೊಂದು ವರ್ಣ ಇದೆ ಗಣಪತಿಯ ದೇವತೆ ಮೂಲಾಧಾರಕ್ಕೆ ಅದು ಕೆಂಪು ವರ್ಣದಲ್ಲಿ ಹೇಗೆ ಗೊತ್ತಾಗತ್ತೆ ಅಂದರೆ ಅನುಭವ ಅನುಭವ ಅದು ಆ ಆ ಪ್ರತಿಯೊಂದು ವರ್ಣಗಳಿಗೂ ಇರುತ್ತೆ ಪ್ರತಿಯೊಂದು ವರ್ಣ ಇದೆ ನಮ್ಮ ಪ್ರತಿಯೊಂದು ಸೂಕ್ಷ್ಮ ಶೀರೂ ಆ ವರ್ಣ ಇದೆ ನಾವು ವರ್ಣಾತ್ಮಕರೇ ಯಾವ ರೀತಿ ದೇವತೆ ನಮ್ಮ ದೇವತೆಗಳು ವರ್ಣಾತ್ಮಕರೋ ಹಾಗೆ ನಾವು ಕೂಡ ವರ್ಣಾತ್ಮಕರೇ ಇಷ್ಟು ಹೇಳಿದ ಮೇಲೆ ಈ ಮಂತ್ರ ಅಂದರೆ ಏನು ಮನನಿ ತಾವಿದೆ ಇದು ಮಂತ್ರ ಯಾವುದರಿಂದ ಸತತವಾಗಿ ಸತತವಾಗಿ ಮನನ ಮಾಡ್ತಾ ಮಾಡ್ತಾ ಅದು ನಮ್ಮನ್ನ ದಾಟಿಸ್ತದೆಯೋ ಸಂಸಾರ ಸಾಗರದಿಂದ ದಾಟಿಸ್ತದೆಯೋ ಅದೇ ಮಂತ್ರ ಮನನಾ ಅಂತ ಹೇಳ್ತಾರೆ ಶಿವಸೂತ್ರ ಅನ್ನುವಂತಹ ಕಾಶ್ಮೀರ ಶೈವಾಗಮಕ್ಕೆ ಸೇರಿದಂತಹ ಒಂದು ಆಗಮ ಇದೆ ಆ ಆಗಮದಲ್ಲಿ ಮಂತ್ರ ಅನ್ನುವಂಥ ಶಬ್ದವನ್ನ ಹೀಗೆ ಹೇಳ್ತಾರೆ ಚಿತ್ತಂ ಮಂತ್ರ ಚಿತ್ತಂ ಮಂತ್ರ ಅಂದ್ರೆ ಏನು ಮನಸ್ಸೇ ಮಂತ್ರ ಮನಸ್ಸೇ ಮಂತ್ರ ಏನಿದು ಮನಸ್ಸೇ ಮಂತ್ರ ಅಂದ್ರೆ ಏನು ನಮ್ಮ ಮನಸ್ಸು ಎಲ್ಲಿದೆ ಅಂದ್ರೆ ಕುಂಡಲಿನಿಯಲ್ಲಿ ಪ್ರತಿಯೊಂದು ಮಂತ್ರವು ಹುಟ್ಟಿರುವುದು ಕುಂಡಲಿನಿಯಿಂದ ಪ್ರತಿಯೊಂದರ ಮಂತ್ರದ ಉಗಮ ಅಂತಕ್ಕಂಥದ್ದು ಕುಂಡಲಿನಿ ಶಕ್ತಿಯಿಂದ ಉಗಮವಾಗ್ತಾ ಇರ್ತದೆ ಅದಕ್ಕೆ ಈ ಒಂದು ಸೂತ್ರಕ್ಕೆ ಒಂದು ವೃತ್ತಿಯನ್ನು ವಿಮರ್ಶನಿ ಅನ್ನುವಂಥ ಒಂದು ವೃತ್ತಿಯನ್ನು ಬರಿತಾ ಕ್ಷೇಮೇಂದ್ರರು ತುಂಬಾ ಸುಂದರವಾಗಿ ಹೇಳ್ತಾರೆ ಒಂದು ಕಡೆ ಏನದು ಅಂತ ಹೇಳಿದ್ರೆ ಪ್ರಥಮ ಮಂತ್ರ ಪ್ರಥಮ ಮಂತ್ರಿ ನ ಸಿದ್ಧ ಕದಾಚ ಮಂತ್ರ ಬೇರೆಯಾಗಿ ಮಂತ್ರಿ ಅಂದ್ರೆ ಜಪಿಸುತ್ತಿರುವ ಬೇರೆ ಆದರೆ ಯಾವತ್ತೂ ಆ ಮಂತ್ರ ಸಿದ್ಧ ಸಿದ್ಧಿ ಆಗುದಿಲ್ಲ ಏನದು ಹಾಗಾದ್ರೆ ಅಂತ ಹೇಳಿದ್ರೆ ತಾದ್ರೆ ಬರಬೇಕು ಮಂತ್ರ ಮತ್ತು ಆ ಮಂತ್ರವನ್ನು ಜಪಿಸ್ತಕ್ಕಂತಹ ಯಾವ ಜೀವಿ ಇದಾನೋ ತಾಜಾ ಹೊಂದಬೇಕು ಮನಸ್ಸು ಬೇರೆ ಕಡೆ ಇದ್ರೆ ಮಂತ್ರವನ್ನು ಜಪಿಸ್ತಾ ಇರುವಂತಹ ಮನಸ್ಸು ಬೇರೆ ಕಡೆ ಆ ಮಂತ್ರದ ಚೈತನ್ಯ ಏನಿದೆಯೋ ಅದು ಸಿದ್ಧಿಯಾಗಬೇಕು ಎಷ್ಟು ಜಪಿಸಿದ್ರೂ ಸಿದ್ಧಿ ಆ ಸಿದ್ಧಿ ಆಗಬೇಕಾದ್ರೆ ಮಂತ್ರ ಒಂದೇ ಆಗಿರಬೇಕು ಮಂತ್ರಿ ಯಾರು ಮಂತ್ರವನ್ನು ಜಪಿಸ್ತಾನೆಯೋ ಅವನು ಕೂಡ ಒಂದೇ ಆಗುತ್ತೆ ಇಬ್ರು ಐಕ್ಯವನ್ನು ಪಡಿಬೇಕು ಇಬ್ರು ಒಂದೇ ಆದಾಗ ಚಿತ್ತಂ ಮಂತ್ರ ಆ ಮನಸ್ಸೇ ಮಂತ್ರವಾಗ್ತದೆ ಮನಸ್ಸಾವಾಗ ಮಂತ್ರವಾಗ್ತದೆಯೋ ಆ ಮಂತ್ರವೂ ಬೇರೆಯಲ್ಲ ದೇವತೆಯೂ ಬೇರೆ ಅವನೇ ದೇವತೆ ಆಗ್ತದೆ ತನ್ನಲ್ಲಿ ಅವನು ದೇವತೆಯನ್ನು ಕಾಣ್ತಾನ ಅದಕ್ಕೆ ಈ ಮಂತ್ರ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ ಸಂಸ್ಕೃತದ ಮಂತ್ ಮಂತ್ ಅನ್ನುವಂತಹ ಒಂದು ಧಾತುವಂತ ಹೋಗ್ತಿದೆ ಮಂತ್ ಅಂತ ಹೇಳಿದ್ರೆ ಗುಪ್ತ ಧಾರಣೆ ಉಸಿರು ಅದಕ್ಕೆ ನೋಡಿ ಮಂತ್ರವನ್ನು ಯಾವತ್ತೂ ಗಟ್ಟಿಯಾಗಿ ಹೇಳುವುದಿಲ್ಲ ಗುರುಗಳು ದೀಕ್ಷೆಯನ್ನು ಕೊಡುವಾಗ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ಕಿವಿಯಲ್ಲಿ ಕೊಡ್ತಾರೆ ಈಗ ಉದಾಹರಣೆಗೆ ಒಬ್ಬ ಬ್ರಹ್ಮಚಾರಿಗೆ ಉಪನಯನ ಮಾಡ್ತಾರೆ ಆ ಉಪನಯನ ಸಂಬಂಧಿಯಲ್ಲಿ ನಾವು ಏನ್ ನೋಡ್ತೇವೆ ಅಂತ ಹೇಳಿದ್ರೆ ಮಾತಾಪಿತೃಗಳು ಕೆಳಗಡೆ ಇರ್ತಾರೆ ಗುರು ಒಟುವನ್ನ ಈ ರೀತಿ ಒಂದು ಏನು ಈ ಚದೇ ಉತ್ತರಿಯವನ್ನು ಹಾಕ್ತಾನೆ ಶಿಷ್ಯನ ತಲೆಯ ಮೇಲೆ ಹಾಕಿ ಗುರುವು ಶಿಷ್ಯನ ಕಿವಿಯಲ್ಲಿ ಉಸುರುತ್ತಾನೆ ನಿಧಾನಕ್ಕೆ ಗಾಯತ್ರಿ ಮಂತ್ರವನ್ನು ಉದ್ದೇಶ ಮಾಡ್ತಾನೆ ಹೌದ ಅದಕ್ಕೋಸ್ಕರ ನಿಧಾನವಾಗಿ ಹೇಳುವುದಕ್ಕೂ ಕೂಡ ಗುಪ್ತವಾಗಿ ಯಾರಿಗೂ ಇನ್ನಿತರರಿಗೆ ಕೇಳಿಸಿದಂತೆ ಆ ಚೈತನ್ಯವನ್ನು ಶಿಷ್ಯನ ಹೃದಯದಲ್ಲಿ ಅದನ್ನು ಟ್ರಾನ್ಸ್ಫರ್ ಹೋಗಿಸುವುದಕ್ಕೆ ಮಂತ್ರ ಅಂತ ಹೆಸರು ಅದು ಟೆಕ್ನಿಕಲ್ ಟರ್ಮ್ ಪರಿಭಾಷಾ ಹಾಗೆ ಇನ್ನೊಂದು ಹೆಸರಿದೆ ಪೊಲಿಟಿಕ್ಸಲ್ಲಿ ಪೊಲಿಟಿಕ್ಸಲ್ಲಿ ಇನ್ನೊಂದು ಹೆಸರಿದೆ ಅದೇ ಹೆಸರಿನ ಇನ್ನೊಂದು ಹೆಸರು ಅದೇ ಧಾತುಗಳಿಂದ ಹುಟ್ಟಿದ್ದು ಮಂತ್ರಿ ಅಂತ ಹೇಳ್ತಾರೆ ರಾಜನಿಗೆ ಮಂತ್ರಿ ಅಂತ ಹೇಳ್ತಾರೆ ಯಾಕೆ ಇದು ಮಂತ್ರಿ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ ಅವನು ಗುಪ್ತವಾಗಿ ರಾಜನಿಗೆ ಸಲಹೆಯನ್ನು ನೀಡ್ತಾನೆ ಆದ್ರಿಂದ ಮಂತ್ರಿ ಗುಪ್ತವಾಗಿ ರಾಜ್ಯದ ಏಳು ರಾಜ್ಯಕ್ಕೆ ಏಳು ಅಂಗ ಇಲ್ಲ ರಾಜ್ಯಕ್ಕೆ ಕೋಶಾ ಇತ್ಯಾದಿ ಏಳಂಗಗಳಿದೆ ಕೋಟೆ ಕೊತ್ತಲ ಕೋಶಾ ಇತ್ಯಾದಿ ಏಳು ಅಂಗ ಇದೆ ಈ ಏಳು ಅಂಗಕ್ಕೆ ಸಂಬಂಧಿಸಿದಂತಹ ಉಪದೇಶವನ್ನ ಗುಪ್ತವಾದಂತಹ ಸಲಹೆಯನ್ನು ಮಂತ್ರಿ ಧ್ಯವಾಗಿ ಸಾಗುವುದಿಲ್ಲ ರಾಜನೀತಿ ಮಾತ್ರ ಹೇಳುವುದು ಆದ್ದರಿಂದ ಅವನಿಗೆ ಮಂತ್ರಿ ಅಂತ ಹೆಸರು ಹೀಗೆ ಮಂತ್ರ ಅಂತ ಹೇಳಿದ್ರೆ ಗುಪ್ತವಾಗಿ ಹೇಳ್ತಕ್ಕಂಥದ್ದು ಅದು ಎಲ್ಲರಿಗೂ ಹೇಳ್ತಕ್ಕಂಥದ್ದಲ್ಲ ಆದರೆ ನಮ್ಮ ರಾಮಕೃಷ್ಣ ಮಿಷನ್ನಲ್ಲಿ ನೀವು ಕೇಳ್ಬೋದು ನೂರು ಜನಕ್ಕೆ ಒಟ್ಟು ಸೇರಿಸಿ ಒಂದು ಹಾಲ್ನಲ್ಲಿ ಗುರುವಾದವನು ಮಂತ್ರವನ್ನು ಉಪದೇಶ ಮಾಡ್ತಾನಲ್ಲ ಇದು ಹೇಗೆ ಸರಿಯೇ ಅಂದ್ರೆ ಅಲ್ಲೂ ಕೂಡ ನಾವು ಹೇಳ್ತೇವೆ ಅಲ್ಲೂ ಗುರು ಮತ್ತು ಶಿಷ್ಯರ ಹೊರತಾಗಿ ಬೇರೆ ಯಾರು ಹೇಳ ಗುರು ಹಾಗು ಶಿಷ್ಯ ನ ಶಿಷ್ಯಳ ಶಿಷ್ಯನ ಹೊರತಾಗಿ ಬೇರೆ ಯಾರು ಇರುತ್ತಿಲ್ಲ ಇರ್ತಕ್ಕಂತಹ ಮೂರು ಶಿಷ್ಯರೇ ಮಂತ್ರವೊಂದೇ ಹೀಗಾಗಿ ಆ ಗುರು ಆ ಹಾಲ್ನಲ್ಲಿ ಈ ಒಂದು ಆ ಗುರುವಿನ ಸೇವಕರು ಯಾರು ಇರ್ತಾರೋ ಅವರು ಕೂಡ ಇರುವುದಿಲ್ಲ ಆ ಸಮಯದಲ್ಲಿ ಹೊರಗಡೆ ಹೋಗ್ತಾರೆ ಎಲ್ಲಿ ತನಕ ಸಲಹೆ ಇನ್ಸ್ಟ್ರಕ್ಷನ್ ಅನ್ನು ನೀಡಬೇಕು ಉದಾಹರಣೆಗೆ ಈ ಮಂತ್ರದ ಉಪಾಸನೆ ಯಾವ ರೀತಿ ಮಾಡಬೇಕು ಈ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಗುರು ಏನು ಮೊಟ್ಟ ಸಲಹೆಯನ್ನು ಕೊಡ್ತಾನೋ ಆ ಸಮಯದಲ್ಲಿ ಉದಾಹರಣೆಗೆ ಆ ಒಂದು ಸ್ಥಳೀಯ ಜನರಿಗೆ ಈ ಗುರುವಿನ ಭಾಷೆ ಅರ್ಥವಾಗದೆ ಆ ಭಾಷೆಯನ್ನು ಭಾಷಾಂತರ ಮಾಡಲಿಕ್ಕೆ ಆ ವ್ಯಕ್ತಿ ಇರ್ತಾನೆ ಬರ್ತು ನಂತರ ಮಂತ್ರ ದೀಕ್ಷೆಯ ಸಮಯದಲ್ಲಿ ಆ ವ್ಯಕ್ತಿಯು ಕೂಡ ಹೊರಡಿ ಹೋಗ್ತಾರೆ ಇರುವ ಯಾರು ಗುರು ಮತ್ತು ಶಿಷ್ಯರು ಹೀಗಾಗಿ ಆ ನಿಟ್ಟಿನಿಂದ ಕೂಡ ನೋಡಿದಾಗ ಇದು ಮಂತ್ರ ಅನ್ನೋದು ಸಾಬೀತಾಗ್ತದೆ ಇನ್ನು ನಿಜವಾಗಿಯೂ ಈ ಮಂತ್ರದ ವಿಸ್ತಾರ ಏನು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಈ ಮಂತ್ರಕ್ಕೂ ಲಿಂಗ ಇದೆಯಾ ಮಂತ್ರಕ್ಕೂ ಲಿಂಗ ಇದೆಯಾ ಮತ್ತು ಮಂತ್ರದಲ್ಲಿ ಎಷ್ಟು ಬಗೆ ಇತ್ಯಾದಿ ವಿವರಗಳನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅದಕ್ಕೆ ನಾನು ಹೇಳಿದ್ದು ಈ ಮಂತ್ರದ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಶುರು ಮಾಡಿದ್ರೆ ಬಹುಶಃ ನಾರದ ಪಕ್ಷ ಎಲ್ಲೋ ಹೋಗ್ಬಿಡ್ತಿದೆ ಮಂತ್ರ ಎಲ್ಲೋ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ಹೇಳೂ ಕೂಡ ಮಂತ್ರ ಅಂತಕ್ಕಂಥದ್ದು ಅತ್ಯತಿಷ್ಠ ದಶಾಂಗುಲಂ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂತಹ ಏನೋ ಒಂದು ಉಪಮೆ ಇದೆಯೋ ಅದನ್ನು ನಾನು ಮಂತ್ರಕ್ಕೆ ಹೇಳಿದರೆ ತಪ್ಪಾಗಲಾರದು ಅತಿಶು ಅತಿ ಶೋಗ್ಯವಾಗಲಾರದು ಅತ್ಯತಿಷ್ಠ ದಶಾಂಗುಲ ಗೊತ್ತಿದೆಯಾ ಅತ್ಯಥಿಷ್ಟ ದಶಾಂಗುಲಮ ಅರ್ಥ ಅತ್ಯತಿಷ್ಠ ದಶಾಂಗುಲಮ ಅರ್ಥ ಗೊತ್ತಿದೆಯಾ ಅಲ್ಲಿ ಭಗವಂತನನ್ನು ವರ್ಣಿಸ್ತಾ ವರ್ಣಿಸ್ತಾ ಋಷಿ ಹೇಳ್ತಾನೆ ಇಷ್ಟೆಲ್ಲ ಹೇಳಿದೆ ನಾನು ಆದರೂ ಕೂಡ ಅವನು ಮಹಿಮೆಯನ್ನು ಹೇಳಿಕ್ಕಾಗುವುದಿಲ್ಲ ಇಷ್ಟು ಹೇಳಿದ್ರೆ ಅವನು ಇನ್ನೊಂದು ಹತ್ತು ಅಂಗುಲ ದೊಡ್ಡದಾದ ಅತ್ಯತಿಷ್ಟ ದಶಾಂಗುಲ ಹತ್ತು ಅಂಗುಲಗಳು ದೊಡ್ಡದಾದ ಹತ್ತು ಅಂಗುಲ ಸರಿ ಇದನ್ನು ಕ್ರಮ ಮಾಡಿ ಅಂತ ನಾವು ಅನ್ಸಕ್ ಕೊಡ್ತೀವಿ ಬೇರೆ ದಿನ ಅತ್ಯತಿಷ್ಟ ದಶಾಂಗು ಅವನು ಮಹಿಮೆ ಇಲ್ಲಿ ಮಂತ್ರ ಕೂಡ ಆಗಿದೆ ಅದನ್ನು ಹೀಗೆಂದು ಹೇಳಿಕ್ಕೆ ಬರ್ಬೇಕು ಅಪಾದಿ ಮಂತ್ರಶಾಸ್ತ್ರ ಮಂತ್ರಸಾಗರ ಅದಕ್ಕೋಸ್ಕರ ಒಂದು ಪುಸ್ತಕ ಕೂಡ ಇದೆ ಮಂತ್ರ ಮಹಾಡವ ಅಂತ ಮಂತ್ರ ಮಹಾಡವ ಅರಣವ ಅಂದರೆ ಏನು ಸಮುದ್ರ ಸಮುದ್ರ ಅದಕ್ಕೆ ಇನ್ನೊಂದು ವಿಶೇಷ ಸೇರಿಸುವುದು ಮಹಾಸಮುದ್ರ ಅಂತ ಮಂತ್ರ ಅನ್ನುವಂತಹ ಮಹಾಸಮುದ್ರ ಅಂತ ಆ ಮಂತ್ರ ಅನ್ನುವಂತಹ ಮಹಾಸಮುದ್ರವು ಕೂಡ ಇರತಕ್ಕಂಥದ್ದು ಎಷ್ಟು ಅಂದರೆ ಮೂರೇ ಮೂರು ವಾಲ್ಯೂಗಳು ಎಷ್ಟು ದಪ್ಪ ಮೂರೇ ವಾಲ್ಯೂಮ್ ಅಂದರೆ ಸಿಕ್ಕಿರೋ ಇನ್ನು ಸಿಗದೆ ಇರತಕ್ಕಂಥದ್ದು ಅಚ್ಚಾಗದೇ ಇರತಕ್ಕಂಥದ್ದು ಇದೆಷ್ಟೋ ಇದೆ ಭಗವಂತನಿಗೆ ಗೊತ್ತು ಅದರ ಮಹಿಮೆ ಎಷ್ಟು ಅಂತ ಹೀಗಾಗಿ ಅದರ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಈ ತರಗತಿ ಯೋಗ್ಯವಲ್ಲ ಇದು ಅಂತ ಹೇಳಿ ಇಲ್ಲೇ ಇದನ್ನು ಮುಗಿಸಿ ಶಾಂತಿ ಮಂತ್ರವನ್ನು ಹೇಳೋಣ ಓಂ ಊರ್ಣಮೋರ್ಣವಿ ನಪ್ಪೋರ್ಣ ಹೋರ್ಣಮ ದಚ್ಚದೇ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯದ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣಾರ್ಪಣಮಸ್ತು